ಶ್ರೀಗುರುಭ್ಯೋ ನಮಃ ಹರಿ ಹಿ ಓಂಗಣೇಶಯ ನಮಃ ಡಾಕ್ಟರ್ ಕೃಷ್ಣಮೂರ್ತಿಸ್ತ್ರೀ ದಂ ಪುಣಚ ವೇದಾಂತಪ್ರವೇಶಿಕೆ ಅದ್ವೈತ ಪಂಚರತ್ನ ಇದರ ಐದನೇ ಭಾಗ ಶಂಕರ ಶಂಕರಾಚಾರ್ಯ ಕೇಶವಂ ಬಾಧಾರಾಯಣಂ ಸೂತ್ರ ಭಾಷ್ಯಕೃತ ವಂದೇ ಭಗವಂತೌ ಪುನಃಪುನಃ ಶುತಿಸ್ಮತಿಪುರ ಆಲಯ ಕರುಣಾಲಯ ನಮಾಮಿ ಭಗವತ್ಪಾದಂ ಶಂಕರಂ ಲೋಕ ಶಂಕರ ಶ್ರೀ ಶಂಕರ ಭಗವತ್ಪಾದ ಚರಣಾರವಿಂದಗಳಲ್ಲಿ ಶರಣಾಗುತ್ತಾ ಶ್ರೀ ಶ್ರೀ ಸಚಿಾನಂದೇನ ಸರಸ್ವತಿ ಸ್ವಾಮೀಜಿಗಳ ಪದತರಗಳಲ್ಲಿ ವಿದ್ವಾನ್ ಮಹಾಮಹೋಪಾಧ್ಯಾಯ ವೇದಾಂತವಾರಿಧಿ ವೇದವಿ ವೇದಬ್ರಹ್ಮ ವಿದ್ವಾನ್ ಡಾಕ್ಟರ್ ಕೆ ಜಿ ಸುಬ್ರಹ ಶರ್ಮಾರ ಚರಣತಾರಗಳಲ್ಲಿ ಶಂಕರಾಚಾರ್ಯ ಅದ್ವೈತ ಪಂಚರತ್ನ ಸ್ತೋತ್ರದ ಶ್ರೀ ಶ್ರೀ ಸಚ್ಚಿದಾನಂದೇ ಸರಸ್ವಿ ಸ್ವಾಮೀಜಿಗಳ ವೇದಾಂತ ಪ್ರವೇಶಿಕೆ ಅನ್ನತಕ್ಕಂಥ ವ್ಯಾಖ್ಯಾನವನ್ನು ನೋಡ್ತಾ ಇದ್ದೇವೆ ಇದರಲ್ಲಿ ಆತ್ಮನನ್ನು ಅರಿತುಕೊಳ್ಳೋದ್ರಿಂದ ಜೀವತ್ತು ತೋರುತ್ತಿದೆ ಎಂಬಂಥ ಒಂದು ವಿಚಾರ ಅದನ್ನು ನೋಡೋಣ ಅಂದರೆ ಯಾಕೆ ನಮಗೆ ಜೀವ ಅಂಥೇಳಿ ಜೀವಭಾವ ಬರ್ತಾಯಿದೆ ಆತ್ಮನನ್ನು ಅರಿತುಕೊಳ್ಳದ ಕಾರಣ ಈಗ ಹೇಳ್ತಾರೆ ಸ್ವಾಮೀಜಿ ಸತ್ ಸತ್ಯಾನಂದೇ ಸರಸ್ವತಿ ಸ್ವಾಮೀಜಿಗಳು ದಾರ್ಷ್ಟಾಂತಿಕದ ಕಡೆಗೆ ತೆರಳೋಣ ಅಂದರೆ ದೃಷ್ಟಾಂತ ಮತ್ತೆ ದಾರ್ಷ್ಟಾಂತಿಕ ಅಂತೇಳಿ ದೃಷ್ಟಾಂತ ಅಂದರೆ ಉದಾಹರಣೆ ಹಗ್ಗ ಹಾವಾಗಿ ತೋರ್ತಕ್ಕಂಥದ್ದು ದಾರ್ಷ್ಟಾಂತಿಕ ಅಂತೇಳಿದರೆ ವಸ್ತು ವಿಷಯ ವಿಷಯವಸ್ತು ಇಲ್ಲಿ ಪ್ರಧಾನ ಮಾತು ಯಾವುದು ಜೀವತ್ವ ಅಂದರೆ ಆತ್ಮನು ಜೀವನಾಗಿ ಅಥವಾ ಶಿವ ಜೀವನಾಗಿ ತೋರತಕ್ಕಂಥದ್ದು ನಮ್ಮ ಆತ್ಮನ ಸ್ವರೂಪ ಯಾವುದೆಂಬುದನ್ನು ತಿಳಿಯದಿರುವುದರಿಂದ ನಮಗೆ ಜೀವತ್ವ ಉಂಟಾಗಿದೆ ಎಂದರೆ ಹಗ್ಗವೆಂದು ಅರಿಯೋದ್ರಿಂದ ಕತ್ತಲು ಇಲ್ಲಿಯದನ್ನು ಹಾವೆಂದು ತಪ್ಪಾಗಿ ತಿಳಿದುಕೊಳ್ಳುವಂತೆಯೇ ನಮ್ಮ ಶಿವ ಸ್ವರೂಪವನ್ನು ತಿಳಿದುಕೊಳ್ಳೋದ್ರಿಂದ ನಮಗೆ ಅದರಲ್ಲಿ ಜೀವತ್ವವು ತೋರುತ್ತಿರದೇ ತೋರುತ್ತಿದೆ ಅಂತ ಹೇಳ್ತಾರೆ ಸ್ವಾಮೀಜಿಗಳು ಇಲ್ಲಿ ದೃಷ್ಟಾಂತಕ್ಕೂ ದಾರ್ಷ್ಟಾಂತಿಕಕ್ಕೂ ಬಹಳ ಮಟ್ಟಿಗೆ ಸಾಮ್ಯವಿದೆ ದೃಷ್ಟಾಂತ ಹಗ್ಗ ಹವಾಗಿ ಕಾಣತಕ್ಕಂಥದ್ದು ದಾರ್ಷ್ಟಾಂತಿಕ ಜೀವ ಅದು ಶಿವ ಜೀವನಾಗಿ ತೋರ್ತಕ್ಕಂಥದ್ದು ಅಥವಾ ಆತ್ಮ ಜೀವನಾಗಿ ತೋರತಕ್ಕಂಥದ್ದು ಯಾಕೆಂದರೆ ಇಲ್ಲಿ ಅದಕ್ಕೆರಡಕ್ಕೂ ಸಾಮ್ಯ ಇದೆ ಅಂತ ಹೇಳ್ತಾರೆ ಬಹಳಷ್ಟು ಯಾಕಂದರೆ ಆತ್ಮನನ್ನು ಜೀವನೆಂದು ಎಣಿಸುವವನು ತನಗೆ ದೇಹ ಪ್ರಾಣ ಮನಸ್ಸು ಬುದ್ಧಿ ಅಹಂಕಾರ ಇವುಗಳೆಲ್ಲದರ ಸಂಬಂಧವಿದೆ ಅಂತೇಳಿ ಭಾವಿಸ್ತಾನೆ ಆತ್ಮ ಜೀವ ಅಂತೇಳಿ ತಿಳಿದರೆ ನನಗೆ ದೇಹ ಪ್ರಾಣ ಬ ಮನಸ್ಸು ಬುದ್ಧಿಅಂಕಾರಕ್ಕೆಲ್ಲ ಸಂಬಂಧ ಇದೆ ಅಂಥೇಳಿ ಭಾವನೆ ಬರ್ತದೆ ಜೀವಭಾವದಲ್ಲಿ ಹಗ್ಗವನ್ನು ಅರಿಯದೇ ಅದರಲ್ಲಿ ಹೆಡೆ ಬಾಲ ವಕ್ರತ್ವ ಮುಂತಾದವುಗಳನ್ನು ಕಲ್ಪಿಸಿಕೊಂಡು ಹಾವೆಂದು ಅಂಜಿ ಬಿಚ್ಚಿ ಬೀಳುವ ಅವಿವೇಕಿಯಂತೆ ಇವನು ಸಹ ತನಗೆ ದೇಹಾದಿಗಳ ಸಂಬಂಧವನ್ನು ಕಲ್ಪಿಸಿಕೊಂಡು ತಾನು ಹುಟ್ಟುವೇನು ಬೆಳೆಯುವೆನು ಸಂಕಟ ಪಡುವೆನು ಸಾಯುವೇನು ಮತ್ತು ಹುಟ್ಟುವೇನು ಎನ್ನುವ ಮುಂತಾಗಿ ತನ್ನಲ್ಲಿ ಸಂಸಾರವನ್ನು ಹುಟ್ಟುಹಾಕಿ ಹುಟ್ಟಿ ಹಾಕಿಕೊಂಡು ನರಳುತ್ತಾ ಇರ್ತಾನೆ ಸಂಸಾರ ಅಂದರೆ ಜನನ ಮರಣ ನಿಜವಾಗಿ ನೋಡಿದರೆ ಹಗ್ಗದಲ್ಲಿ ಹಾವಿನ ಒಂದು ಅಂಶವೂ ಇಲ್ಲದಿರುವಂತಹಿ ಎಲ್ಲಕ್ಕೂ ಸಾಕ್ಷಿಯಾಗಿರುವ ಚೈತನ್ಯ ಸ್ವರೂಪನಾದ ಆತ್ಮನಿಗೆ ಜೀವತ್ವದ ಒಂದಿಷ್ಟು ಸೋಂಕು ಇರುವುದೇ ಇಲ್ಲ ಚೆನ್ನಾಗಿ ಪರೀಕ್ಷಿಸಿ ಸಂಪಾದಿಸಿಕೊಂಡಂತಹ ಹಗ್ಗದ ಅರಿವಿನಿಂದ ಹಾವಿನ ಅಂಜಿಕೆ ಹೆದರಿಕೆಯನ್ನು ಕಳೆದುಕೊಳ್ಳುವಂತೆಯೇ ಶಿವತ್ವದ ಚೆನ್ನಾದ ಅರಿವಿನಿಂದ ತನ್ನಲ್ಲಿದ್ದ ಸಂಸಾರಿತ್ವ ರೂಪವಾದ ಅನರ್ಥವನ್ನೆಲ್ಲ ಜಿಜ್ಞಾಸುವು ಅಥವಾ ಜ್ಞಾನಾಪೇಕ್ಷೆಯುಳ್ಳವನು ಕಳೆದುಕೊಂಡು ಬಿಡ್ತಾನೆ ಇದಕ್ಕೆ ಆಕ್ಷೇಪವನ್ನು ಹೇಳ್ತಾರೆ ನಾನು ಜೀವನೆಂಬ ಅರಿವು ಭ್ರಾಂತಿ ಆದರೆ ಶಿವನೆಂಬ ಅರಿವು ಭ್ರಾಂತಿ ಅಲ್ಲ ಅಂತ ಹೇಗೆ ಹೇಳ್ತೀರಿ ಏನು ಪ್ರಮಾಣ ಜೀವದ ಅರಿವು ವಿಚಾರದಿಂದ ಸುಳ್ಳಾದಂತೆ ಶಿವನೆಂಬ ಅರಿವು ಸುಳ್ಳಾಗುವ ಸಂಭವವು ಇದೇ ಇದೆ ಅದಕ್ಕೆ ಪರಿಹಾರ ಹೇಳ್ತಾರೆ ಸ್ವಾಮೀಜಿಗಳು ಅಂತಹ ಅಂಜಿಕೆಗೆ ಅವಕಾಶ ಇಲ್ಲ ಯಾಕಂದರೆ ಜೀವನೆಂಬ ಅರಿವು ಒಂದಾನೊಂದು ಅವಸ್ಥೆಯಲ್ಲಿ ತೋರುವ ದೇಹಾದಿಗಳ ಸಂಬಂಧವನ್ನು ಪರಮಾರ್ಥವೆಂದು ನಂಬಿದ್ದರಿಂದ ಆಗಿರ್ತದೆ ಅದುವೇ ಪರಮಾರ್ಥ ಅಂತೇಳಿ ನಂಬಿದ ಕಾರಣ ಯಾವುದು ಒಂದಾನೊಂದು ಯಾವುದೊಂದು ಅವಸ್ಥೆಯಲ್ಲಿ ತೋರ್ತಕ್ಕಂತಹ ದೇಹಾದಿಗಳ ಸಂಬಂಧ ಈಗ ಎಚ್ಚರದ ಅವಸ್ಥೆಯಲ್ಲಿ ಒಂದು ಸಂಬಂಧ ಆಮೇಲೆ ನಿದ್ರೆ ಅವಸ್ಥೆಯಲ್ಲಿ ಇನ್ನೊಂದು ಇಲ್ಲಂದರೆ ಸ್ವಪ್ನ ಸ್ವಪ್ನ ಅವಸ್ಥೆಯಲ್ಲಿ ಕನಸಿನ ಅವಸ್ಥೆಯಲ್ಲಿ ಇನ್ನೊಂದು ರೀತಿಯದ್ದು ಆಗಿರ್ತದೆ ಕನಸಿನಲ್ಲಿ ಎಚ್ಚರದ ಅವಸ್ಥೆ ಮಿಥ್ಯೆ ಅಂತೇಳಿ ತೋರ್ತದೆ ಎಚ್ಚರದಲ್ಲಿ ಕನಸು ಸುಳ್ಳು ಅಂತೇಳಿ ತೋರ್ತದೆ ಹೀಗೆ ಒಂದು ಅವಸ್ಥೆ ಯಾವುದಾದ್ರೂ ನಿದ್ರೆ ಸ್ವಪ್ನ ಜಾಗೃತ ಒಂದು ಅವಸ್ಥೆಯಲ್ಲಿ ತೋರ್ತಕ್ಕಂತಹ ದೇಹಾದಿಗಳ ಸಂಬಂಧ ಅದುವೇ ಪರಮಾರ್ಥ ಅಂದರೆ ನಂಬಿದ ಕಾರಣ ಜೀವನ ಭಾವ ಉಂಟಾಗ್ತದೆ ಆದರೆ ಶಿವನೆಂಬ ಅರಿವು ಯಾವೊಂದು ಅವಸ್ಥೆಯ ಸಂಬಂಧವೂ ಇಲ್ಲದ ಕಾಲದ ಕಟ್ಟಳೆ ಇಲ್ಲದ ಕೂಟಸ್ಥ ನಿತ್ಯವಾದ ಚೈತನ್ಯದ ಅನುಭವದಿಂದ ಉಂಟಾಗುತ್ತದೆ ಕಾಲದ ಕಟ್ಟಿಗೆ ಸಿಕ್ಕಿರುವಂತಹ ವಸ್ತುವಿನ ವಿಷಯದಲ್ಲಿ ಅದು ಯಾವಾಗಲಾದರೂ ತನ್ನ ಸ್ವರೂಪವನ್ನು ಮಾರ್ಪಡಿಸಿಕೊಳ್ಳ ಮಾರ್ಪಡಿಸಿಕೊಳ್ಳಬಹುದು ಎಂತಕ್ಕಂಥ ಅಂಜಿಕೆ ಇರ್ತದೆ ಆದರೆ ಕಾಲಾತೀತವಾದ ಪರಮಾತ್ಮತತ್ವಕ್ಕೆ ಸ್ವರೂಪಕ್ಕೆ ಇಂಥ ಮಾರ್ಪಾಡು ಆಗಬಹುದು ಎಂದು ಯಾರು ತಾನೇ ಹೇಳಲ ಹೇಳಲ ಸಾಧ್ಯ ಅಂತೇಳಿ ಕೇಳ್ತಾರೆ ಸದ್ಗುರುವಿನ ಉಪದೇಶದಿಂದ ಶಿವ ಸ್ವರೂಪವು ತಿಳಿಯುತ್ತದೆ ಅಂತೇಳಿ ಈಗ ಹೇಳ್ತಾರೆ ಮುಂದೆ ಇಲ್ಲಿ ಇನ್ನೊಂದು ಶಂಕೆ ಸಂದೇಹ ಉಳ್ಕೊಂಡಿದೆ ನಾನು ಜೀವನಲ್ಲ ಅಂತೇಳಿ ಹೇಳುವಂತಹ ವೇದಾಂತಿಗಳು ಮಿಕ್ಕವರಂತೆ ವ್ಯವಹರಿಸ್ತಾ ಇರುವಾಗ ಜೀವತ್ವ ಹೋಗಿ ಶಿವತ್ವ ಬರುವುದು ಎನ್ನುವುದಕ್ಕೆ ಪ್ರಮಾಣ ಏನು ಈ ಸಂದೇಹಕ್ಕೆ ಪರಿಹಾರ ಏನೆಂದರೆ ರಜ್ಜು ಸರ್ಪ ದೃಷ್ಟಾಂತದಲ್ಲಿ ಹಗ್ಗ ಹಾವು ಎನ್ನುವುದಕ್ಕಂಥ ದೃಷ್ಟಾಂತ ಉದಾಹರಣೆಯಲ್ಲಿ ಹಗ್ಗದಲ್ಲಿ ಹಾವು ಮೊದಲು ಇರಲಿಲ್ಲವೆಂತಲೂ ಸರಿಯಾದ ತಿಳುವಳಿಕೆ ಉಂಟಾದ ಮೇಲೆ ಅದು ನಿಜವಾಗಿಯೂ ಹೋಗಲಿಲ್ಲವೆಂತಲೂ ಸ್ಪಷ್ಟವಾಗಿ ಹೇಳಿದ್ದೇವೆ ಇದರಂತೆ ಜೀವತ್ವವು ತಪ್ಪು ತಿರುವಳಿಕೆಯಿಂದ ಉಂಟಾದದ್ದೆಂದು ಅದು ನಿಜವಾಗಿ ಇರುವುದಿಲ್ಲವೆಂದು ಶಿವಸ್ವರೂಪವೇ ಪರಮಾರ್ಥವೆಂದು ಹೇಳಿರುತ್ತೇವೆ ಹೀಗಿರುವಲ್ಲಿ ಜೀವತ್ವವು ಹೋಗುವುದೆಂದ್ರೇನು ಶಿವತ್ವವು ಬರುವುದೆಂದರೆ ಏನು ನಾವು ಯಾವಾಗಲೂ ಶಿವಸ್ವರೂಪರೇ ಇದೇ ಪರಮಾರ್ಥ ಹೀಗೆ ಹಾವು ಹೋಗುವುದುಂದ್ರೇನು ಹಗ್ಗ ಬರುವುದಂದ್ರೇನು ಅದು ಹೋಗುವುದು ಅಲ್ಲ ಇದು ಬರುವುದಲ್ಲ ಇದ್ದದ್ದೇ ಇದ್ದದ್ದೇ ಹಗ್ಗ ಕಂಡದ್ದು ಹಾವಾಗಿ ಅಷ್ಟೆ ತಪ್ಪು ತಿಳುವಳಿಕೆಯಿಂದ ನಿಜವಾಗಿ ಅದು ಹಗ್ಗವೇ ಹಾಗೆಯೇ ಖಂಡದ್ದು ನಮಗೇನು ಜೀವ ಅಂಥೇಳಿ ನಿಜವಾಗಿ ಅದು ಶಿವ ಶಿವ ಸ್ವರೂಪವೇ ಅಂಥೇಳಿ ಅದೇ ಪರಮಾರ್ಥ ನಾವು ಶಿವಸ್ವರೂಪ ಎಂಬುದಕ್ಕೆ ಪ್ರಮಾಣ ಬೇಕು ಅಂತಿಲ್ಲ ಯಾಕಂದರೆ ನಮ್ಮ ಸ್ವರೂಪವು ನಮಗೆ ಮರೆಯಾಗಿರುವುದಿಲ್ಲ ನಮಗೆ ಮರೆಯಾಗಿರುವಂಥದ್ದಲ್ಲ ನಸುಗತ್ತಲೆಯಲ್ಲಿ ಹಗ್ಗವನ್ನು ಹಾವೆಂದು ತಿಳಿದವನಿಗೆ ಅದನ್ನು ಹಗ್ಗವೆಂದು ಬಲ್ಲವರು ಇದು ಹಗ್ಗವು ಹಾವಲ್ಲ ಅಂತೇಳಿ ಹೇಳಿದರೆ ಕೂಡಲೇ ಅದು ಹಾವೆಂಬ ಸಂಶಯ ಹೋಗ್ತದೆ ಆದರೆ ಆ ದೃಷ್ಟಾಂತದಲ್ಲಿ ಮತ್ತೊಬ್ಬರು ವಿಷಯವನ್ನು ತಿಳಿಸಿದ ಮೇಲೂ ಮುಟ್ಟಿ ನೋಡುವುದರಿಂದಲೋ ಬೆಳಕಿಗೆ ಹಿಡಿಯೋದ್ರಿಂದಲೋ ಅದು ಹಗ್ಗವೇ ಎಂಬುದನ್ನು ಗೊತ್ತುಪಡಿಸಿಕೊಳ್ಳಬೇಕಾಗಿರ್ತದೆ ಅನುಭವ ಆಗಬೇಕು ಅಂತ ಸ್ವಂತ ಇನ್ನೊಬ್ಬ ಹೇಳಿದ ಕೂಡಲೇ ನಮಗೊಂದು ನಿಶ್ಚಯಾತ್ಮಕ ಬುದ್ಧಿ ಬರ್ತದೆ ಧೈರ್ಯ ಬರ್ತದೆ ಹಾಗೆ ನೋಡಲಿಕ್ಕೆ ಮುಟ್ಟಿ ನೋಡಲಿಕ್ಕೋ ಬೆಳಕು ಹಾಂ ಬೆಳಕಿಗೆ ಹಿಡಿದು ನೋಡಲಿಕ್ಕೋ ಧೈರ್ಯ ಬರ್ತದೆ ಹಾವಲ್ಲ ಅಂತೇಳಿ ಹಾಂ ಇನ್ನೊಬ್ಬರು ಹೇಳುವಂಥದ್ದು ಅದೇ ಅನುಭವ ಅದು ಬೇಕಾಗ್ತದೆ ಗುರುವಾಕ್ಯ ಅಂತ ಅದನ್ನು ಹೇಳೋದು ನಮ್ಮ ಆತ್ಮಸ್ವರೂಪದ ವಿಷಯದಲ್ಲಿ ಹೀಗಿಲ್ಲ ಅದನ್ನು ಬೆಳಗಿ ತೋರಿಸುವುದಕ್ಕೆ ಮತ್ತೇನು ಬೇಡ ಅದು ತಾನೇ ಚೈತನ್ಯ ಪ್ರಕಾಶ ರೂಪವಾಗಿರುತ್ತದೆ ಹೀಗಿರುವುದರಿಂದ ಸದ್ಗುರುಗಳು ನೀನು ದೇಹಾದಿಗಳೆಲ್ಲ ಪರಶಿವ ಸ್ವರೂಪ ಎಂಬುದನ್ನು ಉಪದೇಶಿಸಿದರೆ ಸಾಕು ಜಿಜ್ಞಾಸವಾದವನಿಗೆ ಅಷ್ಟು ಹಿಂದಿನ ಶ್ಲೋಕಗಳು ಹೇಳಿರುವಂತಹ ದೇಹಾದಿಗಳನ್ನು ನೇರವಾಗಿ ನೋಡುವ ಸಾಕ್ಷಿ ಚೈತನ್ಯವೇ ತಾನೆಂಬ ಅರಿವು ಉಂಟಾಗ್ತದೆ ಎಷ್ಟೋ ಜನ ವೇದಾಂತಿಗಳೆನ್ನುವರು ಎಂದುಕೊಳ್ಳುವವರು ನಾನು ದೇಹಾದಿಗಳೆಲ್ಲ ಶಿವಸ್ವರೂಪನು ಅಂತಲೇ ಹೇಳಿಕೊಳ್ಳುವುದುಂಟು ಆದರೆ ಅವರದ್ದು ಶಾಸ್ತ್ರದಲ್ಲಿಯೂ ಸಂಪ್ರದಾಯದಲ್ಲಿಯೂ ಇರುವ ನಂಬಿಕೆಯ ಹೊರತು ಮತ್ತೇನೂ ಆಗಿರುವುದಿಲ್ಲ ಆದರೆ ಸದ್ಗುರುವಿನ ಅನುಗ್ರಹದಿಂದ ಆತ್ಮಸ್ವರೂಪವನ್ನು ನಿಜವಾಗಿ ಅರಿತುಕೊಂಡಿರುವವರ ವಿಚಾರ ಹಾಗಲ್ಲ ಖಾಲಿ ಓದಿದ ಜ್ಞಾನ ಅಲ್ಲ ಶ್ರದ್ಧಾ ವೇದಾಂತಿಗಳಂತೆ ಅವರು ಸಂಸಾರದಲ್ಲಿ ಮಿತಿ ಮೀರಿದ ಅಭಿಮಾನವುಳ್ಳವರಾಗಿರುವುದಿಲ್ಲ ಆದ್ದರಿಂದ ಅವರಿಗೆ ಮಿಕ್ಕವರಂತೆ ಈ ಶೋಕಮೋಹಗಳು ಉಂಟಾಗುವುದಿಲ್ಲ ಅಷ್ಟೇ ಅಲ್ಲ ಅಂಥ ಜ್ಞಾನಿಗಳು ಯಾರಿಗೆ ತತ್ವವನ್ನು ಉಪದೇಶಿಸ್ತಾರೋ ಅವರಿಗೂ ತತ್ವವು ಮನವರಿಕೆಯಾಗಿ ಶೋಕಮೋಹಗಳು ತರುತ್ತವೆ ಸುಮ್ಮನೆ ಶಾಸ್ತ್ರದ ವಚನಗಳನ್ನು ಆಡುತ್ತಿರುವವರನ್ನು ಇಲ್ಲಿ ಉದಾಹರಣೆಗೆ ತೆಗೆಕೊಳ್ಳಬಾರದು ತಾವೂ ತತ್ವವನ್ನು ಮನಗಂಡು ಮಿಕ್ಕವರಿಗೂ ಮನದಟ್ಟು ಮಾಡಿಸಿಕೊಳ್ಳಬಲ್ಲವರು ಹಾಗೆ ತತ್ವದ ಸಾಕ್ಷಾತ್ಕಾರ ಮಾಡಿಕೊಳ್ಳುವಂಥ ಮಾಡಿಕೊಡುವಂಥ ಕೆಲಸ ನಿರತರೂ ಆಗಿರತಕ್ಕಂಥ ಮಹನೀಯರನ್ನು ನಾವು ದೃಷ್ಟಾಂತಗಳವಾಗಿ ತಕ್ಕೊಳ್ಬೇಕು ಅಂಥವರಿಗೆ ಆಪ್ತರು ಅಂತೇಳಿ ಹೆಸರು ಆಪ್ತವಾಕ್ಯ ಅಂತ ಅದು ಹ್ಞೂ ಮಾತು ಹಗ್ಗದ ಹಾವನ್ನು ಅದರ ಅಂಜಿಕೆಯನ್ನು ತೊಲಗಿಸುವುದಕ್ಕೆ ಹಗ್ಗದ ತತ್ವವನ್ನು ಬಲ್ಲ ಆಪ್ತರ ವಚನವು ಹೇಗೆ ಪ್ರಮಾಣವಾಗ್ತದೋ ಹಾಗೆ ನಿತ್ಯ ಸಿದ್ಧವಾದ ನಮ್ಮ ಶಿವಸ್ವರೂಪವನ್ನು ತಿಳಿಸಿ ಸಂಸಾರದ ಅಂಜಿಕೆಯನ್ನು ತೊಲಗಿಸುವುದಕ್ಕೆ ಪರಮಾರ್ಥದ ಸ್ವರೂಪವನ್ನು ಬಲ್ಲಂತಹ ಸದ್ಗುರುಗಳೆಂಬಂತಹ ಆಪ್ತರ ವಚನವು ಪ್ರಮಾಣವಾಗ್ತದೆ ಇದಕ್ಕೆ ಆಕ್ಷೇಪ ಹೇಳ್ತಾರೆ ಎಷ್ಟೋ ಜನಗಳು ನೀನು ಈಶ್ವರನೇ ಜೀವನಲ್ಲ ಅಂಥೇಳಿ ಅಂತಕ್ಕಂತಹ ದೊಡ್ಡವರ ಉಪದೇಶವನ್ನು ಕೇಳಿರ್ತಾರೆ ಆದರೂ ಅವರಿಗೆ ಸಂಸಾರ ಇತ್ತುದ ಭ್ರಾಂತಿ ಹೋಗಿರೋದಿಲ್ಲವಲ್ಲ ಅದಕ್ಕೆ ಉತ್ತರ ಹೇಳ್ತಾರೆ ಇದಕ್ಕೆ ಉತ್ತರವನ್ನು ಹೇಳಿದಂತೆಯೇ ಆಗಿದೆ ತತ್ವವನ್ನು ಹೇಳುವವರು ಹೇಗೆ ಅದನ್ನು ಮನಗಂಡವರಾಗಿರಬೇಕು ಎಂಬಂತಹ ನಿಯಮ ಇದೆಯೋ ಅದರಂತೆ ಅದನ್ನು ಶ್ರವಣ ಮಾಡುವವರು ಅದಕ್ಕೆ ತಕ್ಕ ಯೋಗ್ಯತೆ ಉಳ್ಳವರಾಗಿರಬೇಕು ಇದಲ್ಲದೆ ವೇದಾಂತ ಶ್ರವಣವೆಂದರೆ ಹೇಗೋ ಒಂದೆರಡು ಸಲ ವೇದಾಂತ ವಾಕ್ಯಗಳನ್ನು ಕಿವಿಗೆ ಹಾಕಿಕೊಳ್ಳುವುದಲ್ಲ ಲೋಕದಲ್ಲಿ ಯಾವುದಾದ್ರೂ ಒಂದು ವಿಷಯದ ತತ್ವವನ್ನು ಅಡೆದುಕೊಳ್ಳಬೇಕೆನ್ನುವರು ಹೇಗೆ ತಮ್ಮ ಸಂದೇಹಗಳೆಲ್ಲವೂ ತೊಲಗಿ ಅದನ್ನು ತಾವು ಚೆನ್ನಾಗಿ ತಿಳಿದುಕೊಳ್ಳುವವರೆಗೂ ಅದನ್ನೇ ವಿಚಾರ ಮಾಡುತ್ತಾ ಇರ್ತಾರೋ ಅದೇ ರೀತಿಯಲ್ಲಿ ಇಲ್ಲಿಯೂ ಶ್ರದ್ಧೆಯಿಂದಲೂ ತತ್ಪರತೆಯಿಂದಲೂ ಕೂಡಿ ಸದ್ಗುರುಗಳ ಉಪದೇಶವನ್ನು ಆಧಾರದಿಂದ ಕೇಳಿ ಅದರ ಅಭಿಪ್ರಾಯವನ್ನು ಚೆನ್ನಾಗಿ ಪರಿಹಾಲೋಚಿಸಿ ಮನಸ್ಸಿಗೆ ತಂದುಕೊಳ್ಳುವಂಥದ್ದು ಶ್ರವಣದ ನಂತರ ಮನನ ಇದು ಇದು ಅವಶ್ಯವಾಗಿರ್ತದೆ ಇದು ಹಗ್ಗವೆಂದು ಬಲ್ಲವರು ಹೇಳಿದರೂ ಇದು ಹಗ್ಗ ಅಂತೇಳಿ ಬಲ್ಲವರು ಹೇಳಿದರು ಅದು ಹಾವೇ ಸರಿ ಎಂಬ ತಪ್ಪು ತಿಳುವಳಿಕೆ ಬಲವಾಗಿರುವವನು ಆ ಕಡೆಗೆ ಕಣ್ಣನ್ನೇ ಹಾಕದಿದ್ದರೆ ಅದು ಹಗ್ಗ ಎಂ ಎನ್ನುವಂಥದ್ದು ತಿಳಿಯುವುದು ಹೇಗೆ ಇದರಂತೆ ವೇದಾಂತ ವಾಕ್ಯಗಳನ್ನು ಶ್ರವಣ ಮಾಡುತ್ತಿರುವಂಥದ್ದು ಪ್ರಪಂಚವು ಸತ್ಯವೇ ಸರಿ ಎಂಬ ತಿಳುವಳಿಕೆಯನ್ನು ಬಲಪಡಿಸುವ ವಿಚಾರಗಳನ್ನು ಮನಸ್ಸಿನಲ್ಲಿ ತುಂಬಿಕೊಳ್ಳುವಂಥದ್ದು ಹೀಗೆ ನಡೆಯುತ್ತಿರುವವರಿಗೆ ವೇದಾಂತ ಶ್ರವಣದ ನಿಜವಾದ ಫಲವೇಂದಿಗೂ ಉಂಟಾಗಲಾರದು ವೇದಾಂತ ವಾಕ್ಯಗಳು ಅವರ ಕಿವಿಗೆ ಇಷ್ಟು ಮಟ್ಟಿಗೆ ಬಿದ್ದಿರುವುದು ಕಾಲಾನು ಕಾಲಕ್ಕೆ ಏನಾದರೂ ಪ್ರಯೋಜನವನ್ನು ಉಂಟು ಮಾಡಿತು ಆದರೆ ಸದ್ಯಫಲವಾದ ಆತ್ಮ ಸಾಕ್ಷಾತ್ಕಾರವು ಈ ಬಗೆಯ ಶ್ರವಣದಿಂದ ಎಂದಿಗೂ ನಾವು ಶಿವಸ್ವರೂಪರಾಗಿರುವ ಎಂಬುದು ಪರಮಾರ್ಥ ಆಗಿರುವುದರಿಂದ ಜ್ಞಾನ ಮಾತ್ರದಿಂದಲೇ ಅದು ಸಿದ್ಧಿಸುವಂಥದ್ದು ಖಂಡಿತ ಆದರೆ ಜ್ಞಾನ ಬೇಕಾದ ಶ್ರದ್ಧೆ ತಾತ್ಪರ್ಯ ಇಂದ್ರಿಯ ಗುರು ಸೇವೆ ತತ್ವವಿಚಾರ ಮುಂತಾದವುಗಳನ್ನು ಅವಲಂಬ ಅವಲಂಬಿಸಿದ ಅವಲಂಬಿಸದವರಿಗೆ ಜ್ಞಾನವು ಲಭಿಸದು ಆದ್ದರಿಂದ ಮೋಕ್ಷವಾದವನು ಸಾಧನ ಸಂಪನ್ನನಾಗಿಸ್ ಗುರುಗಳಲ್ಲಿ ಶ್ರವಣ ಮಾಡಿದರೆ ಫಲಕಾರಿಯಾದ ಆತ್ಮಜ್ಞಾನವು ಅವಶ್ಯವಾಗಿ ಲಭಿಸುವುದೆಂಬಂತಹದ್ದು ವಿಚಾರ ಅದನ್ನು ನಾವು ನಂಬಬೇಕು ಸಾಧನ ಸಂಪನ್ನ ಅಂದರೆ ಶಮಧಮ ಶಮ ಶಮಾದಿ ಷಟ್ಕ ಸಂಪತ್ತಿ ನಿತ್ಯಾನಿತ್ಯ ವಿವೇಕ ಇಹಾ ಇಹಾಮೂತ್ರ ಫಲಭೋಗ ವಿರಾಗ ಶಮದಮಾದಿ ಶಟ್ಕ ಸಂಪತ್ತಿ ಇದು ಸಾಧನ ಸಂಪತ್ತಿಗಳು ಇವೆಲ್ಲ ಹ್ಞೂ ಉಪರತಿ ತಿತಿಕ್ಷ ಸಮಾಧಾನ ಮುಂತಾದವುಗಳು ಇವೆಲ್ಲ ಶಮ ಅಂದರೆ ಮನಸ್ಸಿನ ನಿಯಂತ್ರಣ ಧಮ ಅಂದರೆ ಇದು ಎರಡನೇ ಶ್ಲೋಕದ ವಿವರಣೆ ಆಯಿತು ಇನ್ನು ಈ ಪಂಚರತ್ನಂನಲ್ಲಿ ಮೂರನೇ ಶ್ಲೋಕ ಜಗದ್ಭ್ರಾಂತಿಯ ಪರಿಹಾರ ನಾವು ಅದ್ವಿತೀಯ ಶಿವಸ್ವರೂಪರೇ ಆಗಿರುವ ಎಂಬುದನ್ನು ಮನಗಾಣುವುದಕ್ಕೆ ಅಡ್ಡಿಯಾಗಿರುವಂಥದ್ದು ನಮ್ಮ ಜೀವತ್ವ ಒಂದೇ ಅಲ್ಲ ನಮಗೆ ಕಾಣುತ್ತಿರುವ ಜಗತ್ತು ಕೂಡ ಈ ಅರಿವಿಗೆ ಅಡ್ಡಿಯಾಗಿ ಅಡ್ಡಿಯಾಗಿರ್ತದೆ ನಾವು ಅದ್ವಿತೀಯ ಚೈತನ್ಯ ಸ್ವರೂಪರಾಗಿದ್ದರೆ ಜಡವಸ್ತುಗಳಿಂದ ಕೂಡಿದಂಥ ಈ ಜಗತ್ತು ಹೇಗೆ ಬಂದಿತು ಎಂಬಂತಹ ಯೋಚನೆಯೊಂದು ಶಿವಭಾವನೆಗೆ ಅಡ್ಡಿ ಬರುವ ಆತಂಕವಾಗಿರುತ್ತದೆ ನಮ್ಮಂತ ಅನೇಕ ಜೀವರು ಇಲ್ಲಿರ್ತಾರೆ ಅವರೆಲ್ಲರೂ ನಮ್ಮೊಡನ್ನು ಈ ಜಗತ್ತಿನಲ್ಲಿಯೇ ಬಾಳುತ್ತಿದ್ದಾರೆ ನಮ್ಮಂತೆಯೇ ಸುಖ ಹೊಂದಿರ್ತಾರೆ ಈ ಜೀವ ಅನೇಕತ್ವವು ಹೇಗೆ ಉಂಟಾಯಿತು ಜೀವನ ಚೈತನ್ಯ ರೂಪನೆಂದು ಹೇಗೂ ಮನಗಾಣಬಹುದು ಆದರೆ ಜೀವನಿಗೆ ಗೋಚರವಾಗುತ್ತಿರುವ ಜೀವನಿಗೆ ಪ್ರಿಯವಾಗಿಯೂ ಅಪ್ರಿಯವಾಗಿಯೂ ಕಾಣುತ್ತಿರುವ ಜೀವನ ಉಪಯೋಗಿಸಿದಂತೆ ಉಪಯೋಗವಾಗುತ್ತಾ ಪರತಂತ್ರವಾಗಿದ್ದುಕೊಂಡಿರುವ ಜಡ ವಸ್ತುಗಳೂ ಚೈತನ್ಯ ರೂಪವೆಂದೇ ಹೇಗೆ ಮನಗಾಣಬಹುದು ಎಂಬತ್ತ ಶಂಕೆಯು ನಮ್ಮಲ್ಲಿ ಅನೇಕರನ್ನು ಬಾಧಿಸ್ತಾ ಇದೆ ಆದ್ದರಿಂದ ಈ ಶಂಕೆ ಪರಿಹಾರವಾಗಿ ಮತ್ತೊಂದು ದೃಷ್ಟಾಂತವನ್ನು ಒಳಗೊಂಡಿರುವ ಈ ಮುಂದಿನ ಶ್ಲೋಕವನ್ನು ಪ್ರಾರಂಭಿಸಿರುತ್ತಾರೆ ಶಂಕರಾಚಾರ್ಯರು ಆ ಭಾತೀದ ವಿಶ್ವಮಾತ್ಮನ್ಯಸತ್ಯಂ ಸತ್ಯಜ್ಞಾನಂದರೂಪೇ ವಿಮೋಹಾತ್ ನಿ್ರಾಮೋಹಾತ್ ಸ್ವಪ್ನವತ್ ತನ್ನ ಸತ್ಯಂ ಶುದ್ಧ ಪೂರ್ಣೋ ನಿತ್ಯ ಶಿವೋಹಂ ಪ್ರತಿಪದಾರ್ಥ ಅಸತ್ಯಂ ಅಂದರೆ ಈಗ ಶ್ಲೋಕವನ್ನು ವಿಂಗಡಣೆ ಮಾಡುವುದ್ರೆ ಪದವಿಂಗಡಣೆ ಪದಚ್ಛೇದ ಪದವಿಭಾಗ ಮಾಡೋದಿದ್ದರೆ ಆಭಾತಿ ಇದ್ ವಿಶ್ವ ಆತ್ಮನಿ ಅಸತ್ಯಂ ಸತ್ಯ ಜ್ಞಾನ ಅ ಆನಂದರೂಪೇ ವಿಮೋಹಾತ್ ನಿದ್ರಾಮೋಹಾತ್ ಸ್ವಪ್ನವತ್ ತತ್ ಸತ್ಯಂ ಶುದ್ಧ ಪೂರ್ಣ ನಿತ್ಯ ಏಕ ಶಿವ ಅಹಂ ಅನ್ವಯ ಮಾಡುವಾಗ ಅಸತ್ಯಂ ಸತ್ಯವಲ್ಲದ ಇದಂ ಈ ವಿಶ್ವಂ ಪ್ರಪಂಚವೆಲ್ಲವೂ ಸತ್ಯಜ್ಞಾನಂದರೂಪೀ ಸಚ್ಚಿದಾನಂದರೂಪನಾದ ಆತ್ಮನೇ ಆತ್ಮನಲ್ಲಿ ನಿದ್ರಾಮೋಹಾತ್ ನಿದ್ರೆಯಿಂದಾದ ಮೋಹದಿಂದ ಸ್ವಪ್ನವತ್ ಕನಸು ಕಾಣಿಸುವ ಹಾಗೆಯೇ ವಿಮೋಹಾತ ಭ್ರಾಂತಿಯಿಂದ ಆಭಾತಿ ತೋರ್ತಾ ತದ ತತ್ ಆದ್ದರಿಂದ ತಸ್ಮಾತ್ ನತ್ಯಂ ಸತ್ಯವಲ್ಲ ಅಹಂ ನಾನು ಶುದ್ಧ ನಿರ್ಮಲನು ಪೂರ್ಣ ಒಂದರ ಅಳತೆಗೆ ಸಿಕ್ಕದವನು ಅಂದರೆ ಅಮೇಯನು ಅಂತೇಳಿ ಪೂರ್ಣ ಅಂಥೇಳಿದರೆ ಎಲ್ಲವನ್ನು ತುಂಬಿರತಕ್ಕಂಥದ್ದು ಅಳತೆಗೆ ಸಿಕ್ಕದವನು ಪರಿಪೂರ್ಣನು ನಿತ್ಯ ನಿತ್ಯನೂ ಏಕಹ ಒಬ್ಬನೇ ಒಬ್ಬನೂ ಆದ ಶಿವನು ಶಿವ ಈ ಅಸತ್ಯವಾದ ಪ್ರಪಂಚವೆಲ್ಲವೂ ನಿದ್ರೆಯ ಮೋಹದಿಂದ ಕನಸು ತೋರಿಕೊಳ್ಳುವಂತೆ ತಪ್ಪು ತಿಳುವಳಿಕೆಯಿಂದ ತೋರುತ್ತಾ ಇದೆ ಆದ್ದರಿಂದ ಇದು ಸತ್ಯವಲ್ಲ ನಾನು ಶುದ್ಧನೂ ಪೂರ್ಣನೂ ನಿತ್ಯನೂ ಏಕನೂ ಆದ ಶಿವನು ಅಂತೇಳಿ ಈಗ ವಿವರಣೆ ಹಗ್ಗದ ಹಾವಿನ ದೃಷ್ಟಾಂತದ ವಿಷಯದಲ್ಲಿ ಸಂದೇಹ ಶಂಕೆ ಹಿಂದಿನ ಶ್ಲೋಕದಲ್ಲಿ ಹೇಳಿದ ಹಗ್ಗದ ಹಾವಿನ ದೃಷ್ಟಾಂತವನ್ನು ಇಟ್ಟುಕೊಂಡರೆ ಕೆಲವು ಸಂದೇಹಗಳು ಹುಟ್ಟುತ್ತವೆ ಈಶ್ವರನಲ್ಲಿ ಜೀವತ್ವ ಎಂಬುದು ಆ ದೃಷ್ಟಾಂತದಂತೆ ಕಲ್ಪಿತವಾಗಿರುವುದೆಂದರೆ ಈ ಕೆಳಗಿನ ಆಕ್ಷೇಪಗಳು ಹುಟ್ಟುತ್ತವೆ ಹಗ್ಗವು ಹಾವು ನಾವು ನೋಡಿದಂಥ ಪದಾರ್ಥಗಳು ಎರಡೂ ಕೂಡ ಆದ್ದರಿಂದ ಹಗ್ಗವನ್ನು ಮಬ್ಬುಗತ್ರಿಯಲ್ಲಿ ನೋಡಿ ಅದು ಹಗ್ಗವೆಂದು ಅರಿತುಕೊಳ್ಳದಿದ್ದಾಗ ನಮಗೆ ಮೊದಲೇ ಇದ್ದ ಹಾವಿನ ಅರಿವಿನ ಸಂಸ್ಕಾರದಿಂದ ಇದು ಹಾವೆಂಬ ಭ್ರಮಣೆ ಉಂಟಾಗುವುದಾಗಿದೆ ಆದರೆ ನಾವು ಅದ್ವಿತೀಯ ಶಿವ ಸ್ವರೂಪರಾಗಿದ್ದರೆ ಸಂಸಾರಿತ್ವ ಸಂಸ್ಕಾರವಾಗಲಿ ಅದು ಎದ್ದುಕೊಳ್ಳುವ ಅದು ಎದ್ದುಕೊಳ್ಳುವುದರಿಂದ ಆದ ಭ್ರಾಂತಿ ಆಗಲಿ ಆಗುವುದು ಹೇಗೆ ಎರಡನೇದು ದೃಷ್ಟಾಂತದಲ್ಲಿ ಮೊದಲು ನಿಜವಾದ ಹಾವಿನ ಅನುಭವ ಆಗಿರುತ್ತದೆ ಆದರೆ ಸಂಸ್ಕಾರದಿಂದ ಹಾವಿನ ಭ್ರಾಂತಿ ಆಗಿರುತ್ತದೆ ಇದಲ್ಲದೆ ಭ್ರಾಂತಿ ಎಂಬುದು ನಿಜವಾದ ಅನುಭವವೊಂದಿದ್ದರೆ ಉಂಟಾಗತಕ್ಕಂಥದ್ದಾಗಿದೆ ಆದ್ದರಿಂದ ಸಂಸಾರಿತ್ವ ಭ್ರಾಂತಿ ಆಗಿದ್ದರೆ ನಿಜವಾದ ಸಂಸಾರಿತ್ವ ಇರಬೇಕಾಯಿತು ಅದ್ವಿತೀಯ ಚೈತನ್ಯವಾದಲ್ಲಿ ಅದ್ವಿತೀಯ ಚೈತನ್ಯವಾದ ಯಾವುದಿದೆಯೋ ಅದರಲ್ಲಿ ಸಂಸಾರಿತ್ವವು ಹೇಗೆ ಹೊಂದುತ್ತದೆ ಅದು ಹೊಂದದಿದ್ದರೆ ಸಂಸಾರಿತ್ವವು ಭ್ರಾಂತಿ ಅಂತೇಳಿ ಹೇಗೆ ನಂಬೋದು ಅಂದರೆ ಒಂದು ಯಾವುದೋ ಇದ್ದದ್ದು ಅನುಭವ ಇದ್ದರೆ ಮಾತ್ರ ಅದು ಆಮೇಲೆ ನಮಗೆ ಅದರ ಅರಿವು ಈ ಹಿಂದೆ ನೋಡಿದ್ದಿದ್ರೆ ಅನುಭವಿಸಿದ್ದಿದ್ದರೆ ಹಾಗಾಗಿ ಅದು ಉಂಟು ಅಂತೇಳಿ ಆಯಿತಲ್ಲ ಯಾವುದು ಸಂಸಾರಿತ್ವ ಅದು ಹೇಗೆ ಹಾಗಾದರೆ ಅದು ಭ್ರಾಂತಿ ಅಂತೇಳಿ ಹೇಗೆ ಹೇಳೋದು ಅಂತೇಳಿ ಇನ್ನು ಮೂರನೆಯದು ದೃಷ್ಟಾಂತದ ಹಗ್ಗವು ಹಾವು ನೋಡುವವನಿಗಿಂತ ಬೇರೆ ಆಗಿರ್ತವೆ ವಿಷಯವಾಗಿರ್ತವೆ ತನ್ನೇ ಹಾವೆಂದು ಯಾವ ಮನುಷ್ಯನೂ ಎಣಿಸಿಕೊಳ್ಳುವುದಿಲ್ಲ ಆದರೆ ದೃಷ್ಟಾಂತದಲ್ಲಿ ನಾನು ಸಂಸಾರಿಯು ಎಂದು ವಿಷಯನ್ನೇ ಸಂಸಾರಿಯೇ ಎಂದು ತಿಳಿದುಕೊಂಡಿದ್ದೆ ಅಂತೇಳಿ ಹೇಳ್ತೀರಿ ಆದ್ದರಿಂದ ಇದು ದೃಷ್ಟಾಂತಕ್ಕೆ ಸರಿ ಹೊಂದುವುದಿಲ್ಲ ಒಂದು ಹಗ್ಗವನ್ನು ಎರಡೆಂದು ಯಾರೂ ತಪ್ಪಾಗಿ ಭಾವಿಸುವುದಿಲ್ಲ ಒಂದು ಕಡೆ ಇರುವುದನ್ನು ಮತ್ತೊಂದು ಕಡೆ ಇರುವುದೆಂದು ಭ್ರಾಂತಿ ಹಗ್ಗದ ರೂಪಕ್ಕೆ ಸಮಾನ ಅಲ್ಲದ ರೂಪಿನ ಹಂಡೆಯೇ ಮುಂತಾದವುಗಳನ್ನು ಹಗ್ಗದಲ್ಲಿ ಯಾರೂ ಕಾಣುವುದಿಲ್ಲ ಆದರೆ ದಾರ್ಷಾಂತಿಕದಲ್ಲಿ ಒಬ್ಬ ಶಿವನಲ್ಲಿ ಅನೇಕ ಜೀವರ ಭ್ರಾಂತಿಯಾಗಿರುತ್ತದೆ ಎಂದು ಆತ್ಮನಿಗೆ ವಿಷಯವಾಗಿ ಅವನಿಗೆ ತೋರ್ತಾ ಇರತಕ್ಕಂಥ ಪ್ರಪಂಚವು ವಿಷಯ ಅವನಲ್ಲಿ ಕಲ್ಪಿತವಾಗಿರುವುದೆಂದು ಶುದ್ಧ ಚೈತನ್ಯ ಸ್ವರೂಪಕ್ಕೆ ಸಮಾನ ಅಲ್ಲದ ರೂಪಿನ ಅಶುದ್ಧ ಜಡ ವಸ್ತುಗಳಿಂದ ಕೂಡಿದಂತಹ ಪ್ರಪಂಚ ಅದರಲ್ಲಿ ಕಲ್ಪಿತವಾಗಿದೆ ಅಂತೇಳಿ ವೇದಾಂತ ಹೇಳ್ತಾರೆ ಇದು ಹಗ್ಗದ ಹಾವಿನ ದೃಷ್ಟಾಂತಕ್ಕೆ ಹೊಂದುವುದಿಲ್ಲ ಹೀಗಿರುವಾಗ ನಾವು ಶಿವಸ್ವರೂಪರೆಂದು ಅದರಲ್ಲಿ ಎಂದಿಗೂ ಇಲ್ಲದ ಜೀವತ್ತು ಜಡತ್ತುಗಳನ್ನು ಈ ಆ ನಮ್ಮ ಸ್ವರೂಪದಲ್ಲಿ ಕಲ್ಪಿಸಿಕೊಂಡಿರುವೆವು ಅಂತೇಳಿ ನಂಬುವುದು ಹೇಗೆ ಅದಕ್ಕೆ ಹೇಳ್ತಾರೆ ಸ್ವಾಮೀಜಿಗಳು ಪ್ರಪಂಚವು ತಪ್ಪು ತಿರುವಳಿಕೆಯಿಂದ ಆತ್ಮನಲ್ಲಿಯೇ ತೋರ್ತಾ ಇದೆ ಈ ಮೇಲೆ ಹೇಳಿದಂಥ ಆಕ್ಷೇಪಗಳಿಗೆ ಒಂದೊಂದಾಗಿ ಪರಿಹಾರವನ್ನು ಈಗ ಹೇಳ್ತೇವೆ ಒಂದು ಹಿಂದೆ ಎಂದಿಗೂ ನಮಗೆ ಆಗದೇ ಇದ್ದ ಸಂಸಾರಿತ್ವದ ಸಂಸ್ಕಾರ ಆಗಲಿ ಅದರಿಂದಾದ ಭ್ರಮೆ ಆಗಲಿ ಉಂಟಾದದ್ದು ಹೇಗೆ ಎನ್ನುವಂಥದ್ದು ಮೊದಲನೇ ಆಕ್ಷೇಪ ಆದರೆ ಭ್ರಾಂತಿಗೆ ಸಮಾನ ರೂಪವಾದ ಅನುಭವ ಹಿಂದೆ ಆಗಿರಲೇಬೇಕೆಂಬ ನಿಯಮವೇನೂ ಇರುವುದಿಲ್ಲ ದೃಷ್ಟಾಂತದ ಹಗ್ಗದಲ್ಲಿ ಇದು ಹಾವು ಎಂದು ಯಾವಾಗಲೂ ಅನುಭವವಿರಲಿಲ್ಲ ಆದರೂ ಇದು ಹಾವು ಎಂಬ ಭ್ರಾಂತಿ ಆಗಿರ್ತದೆ ಸಂಸಾರಿತ್ವದ ಭ್ರಾಂತಿಯು ಬಂದಿರುವುದು ಅಂದರೆ ನಂಬಬಹುದು ಎರಡನೇದಾಗಿ ನಿಜವಾದ ಹಾವನ್ನು ನೋಡಿಯೇ ಹಾವಿನ ಭ್ರಮೆ ಆಗಿರುವುದರಿಂದ ನಿಜವಾದ ಸಂಸಾರಿ ಒಬ್ಬನನ್ನು ನೋಡಿಯೇ ಸಂಸಾರಿಸುವ ಭ್ರಮೆ ಉಂಟಾಗಬೇಕಲ್ವೇ ಎನ್ನುವಂಥದ್ದು ಎರಡನೇ ಆಕ್ಷೇಪ ಆದರೆ ನಿಜವಾಗಿ ವಸ್ತುವನ್ನು ಕಂಡೇ ಭ್ರಮೆ ನಿಯಮ ಇಲ್ಲ ಹಾವನ್ನು ಹುಟ್ಟಿದಂದಿನಿಂದ ನೋಡಿದವನೊಬ್ಬ ಅದನ್ನು ನೋಡಿರುವವನೊಬ್ಬ ಹೀಗೆ ಇಬ್ಬರು ಹಗ್ಗವನ್ನು ದೂರದಿಂದ ನೋಡಿ ನಸುಗತ್ತಲೆಯಾದ್ದರಿಂದ ಅದನ್ನು ಹಗ್ಗವೆಂದು ಅರೆತುಕೊಳ್ಳಲಿಲ್ಲ ಅಂತೇಳಿಟ್ಟುಕೊಳ್ಳಿ ಆಗ ಹಾವನ್ನು ನೋಡಿದ್ದವನು ಅಗೋ ಹಾವು ಎಂದು ಹೇಳಿದರೆ ಇನ್ನೊಬ್ಬನಿಗೆ ಹಾವೆಂಬ ತಿಳುವಳಿಕೆ ಉಂಟಾಗ್ತದೆ ಅವನು ಹೇಳಿದ್ದರಿಂದಾಗಿ ಆ ಇನ್ನೊಬ್ಬನು ಹಾವೆಂಬ ಹೆಸರನ್ನು ಹೇಳಿದವನಿಂದ ಕಲಿತುಕೊಳ್ಳುತ್ತಾನೆ ಹಗ್ಗದ ರೂಪವಲ್ಲದನ್ನು ಹಗ್ಗದಲ್ಲಿ ಹುಟ್ಟುಗಟ್ಟಿದ್ದಾನೆ ಎಂಬುದು ಇಬ್ಬರಿಗೂ ಸಮಾನವಾಗಿರ್ತದೆ ಅಂದರೆ ನೋಡಿದವನು ಕೂಡ ಒಬ್ಬ ನೋಡಿದವನು ಹೇಳಿದರೆ ನಂಬ ಇದಾದ ಮೇಲೆ ಅವನು ಈ ಹಾವಿನ ಸಂಸ್ಕಾರದಿಂದ ಮತ್ತೊಂದು ಹಗ್ಗವನ್ನು ಹಾವೆಂದೇ ಭಾವಿಸಿಕೊಳ್ಳಬಹುದಷ್ಟೇ ಈ ಸಂದರ್ಭದಲ್ಲಿ ಭ್ರಾಂತಿಗೆ ಮೂಲವಾದ ನಿಜವಾದ ಹಾವೆ ಇಲ್ಲವಾಗ್ತದೆ ಆಕ್ಷೇಪ ಇದು ಸರಿಯಲ್ಲ ಯಾಕಂದರೆ ದೃಷ್ಟಾಂತದಲ್ಲಿ ಇಬ್ಬರಲ್ಲಿ ಒಬ್ಬನಿಗೆ ನಿಜವಾದ ಹಾವಿನ ಸಂಸಾರದಲ್ಲಿ ನಿಜವಾದ ಸಂಸಾರವೂ ಯಾರಿಗೂ ಇಲ್ಲ ಮೊದಲು ಸಂಸಾರವು ಯಾರಿಗಾದರೂ ಒಬ್ಬರಿಗೆ ನಿಜವಾಗಿ ಆಗಿದ್ದರೆ ಮಿಕ್ಕವರಿಗೆ ಭ್ರಮೆಯಿಂದ ಆಗುವುದೆಂಬುದಕ್ಕೆ ಈ ದೃಷ್ಟಾಂತ ಆಗ್ತಾ ಆದರೆ ಹಾಗಿಲ್ಲ ಇದು ಅಲ್ಲದೆ ಹಗ್ಗದ ಸರಿಯಾದ ತಿಳುವಳಿಕೆ ಆಗುವಾಗ ಇದು ಹಗ್ಗವೇ ಸುಮ್ಮನೆ ಸುಮ್ಮನೆ ಹಾವಿನ ಭ್ರಮಿಸಿದೆ ಅಂತ ಹೇಳಿ ಅರಿವಾಗ್ತದೆ ಆದರೆ ದಾರ್ಷಾಂತಿಕದಲ್ಲಿ ಈ ಬಗೆಯ ಅನುಭವಕ್ಕೆ ಅವಕಾಶವಿಲ್ಲ ಯಾಕಂದರೆ ದೃಷ್ಟಾಂತದಲ್ಲಿ ಹಗ್ಗವನ್ನು ಮೊದಲು ನೋಡಿದ್ದಂತೆ ಆತ್ಮನನ್ನು ಮೊದಲು ಯಾರೂ ನೋಡಿಲ್ಲ ನೋಡಿದ್ದರೆ ಮತ್ತೆ ಭ್ರಮೆ ಬರುವುದಕ್ಕೆ ಕಾರಣವಿಲ್ಲ ಅಥವಾ ಕಾರಣವಿದ್ದರೆ ವೇದಾಂತ ಜ್ಞಾನದಿಂದ ಆತ್ಮನನ್ನು ಕಂಡುಕೊಂಡರೂ ಮತ್ತೆ ಈ ಭ್ರಮೆ ಬರಬಹುದಾಗುವುದು ಹೀಗೆ ಸಂಸಾರವು ಭ್ರಮೆ ಎಂಬುದಕ್ಕೆ ಹಗ್ಗದ ಹಾವಿನ ದೃಷ್ಟಾಂತ ಸ್ವಲ್ಪವೂ ಸರಿಹೊಂದು ಕಾಣುವುದಿಲ್ಲ ಅಂತೇಳಿ ಆಕ್ಷೇಪ ಮಾಡ್ತಾರೆ ಅದಕ್ಕೆ ಸಮಾಧಾನ ಹೇಳ್ತಾರೆ ದೃಷ್ಟಾಂತವು ದಾಷ್ಟಾಂತಿಕಕ್ಕೆ ಎಲ್ಲ ಬಗೆಯಿಂದಲೂ ಸಮನಾಗಿರಬೇಕಾದ ಅವಶ್ಯಕತೆ ಇಲ್ಲ ಎರಡೂ ಎಲ್ಲ ವಿಷಯದಲ್ಲೂ ಒಂದೇ ಆಗಿದ್ದರೆ ಒಂದು ದೃಷ್ಟಾಂತವೆಂದು ಮತ್ತೊಂದು ದಾಷ್ಟಾಂತಿಕವೆಂದು ಹೇಳುವುದಕ್ಕಾಗುವುದಿಲ್ಲ ಒಂದು ಉಪಮೇಯ ಇನ್ನೊಂದು ಉಪಮಾನ ಅಂತೇಳಿ ಹ್ಞೂ ಪ್ರಕೃತದಲ್ಲಿ ರಜ್ಜು ಸರ್ಪ ದೃಷ್ಟಾಂತದಿಂದ ತಿಳಿಯಬೇಕಾದ್ದೇನು ಹಗ್ಗ ಹಾವು ದೃಷ್ಟಾಂತದಿಂದ ಹಗ್ಗವನ್ನು ಸರ್ಪವೆಂದು ತಿಳಿಯುವಂತೆ ಆತ್ಮನನ್ನು ಅನಾತ್ಮನೆಂದು ತಿಳಿದಿರುತ್ತೇವೆ ಅಷ್ಟೇ ಬೇಕಾದದು ಉದಾಹರಣೆ ಆದ್ದರಿಂದ ಮೊದಲು ನಿಜವಾದ ಸಂಸಾರಿತ್ವವನ್ನು ಕಂಡವನಿಗೆ ಸಂಸಾರಿತ್ವ ಭ್ರಮೆಯಾಗಬೇಕೆಂಬ ನಿಯಮವಿಲ್ಲವೆಂದು ತೋರಿಸ್ತಕ್ಕಂಥ ಮಟ್ಟಿಗೆ ಮೇ ಹೇಳಿದ ಹೇಳಿದಂತಹ ಮೇಲಿನ ದೃಷ್ಟಾಂತ ಸರಿಯಾಗಿರುತ್ತದೆ ಅಂದರೆ ನಿಜವಾಗಿ ನೋಡಿದವನಿಗೆ ನಿಜ ಅಂತೇಳಿ ಅಂದುಕೊಂಡವನಿಗೆ ಯಾವುದು ಜನನಮರಣ ತನಗಿದೆ ಅಂಥೇಳಿ ಅಂದುಕೊಂಡವ ಅದು ಅಲ್ಲ ನಿಜ ತನಗೆ ಜನ ಮರಣ ಇಲ್ಲ ಅಂತೇಳಿ ತಿಳಿಬೇಕು ಅಷ್ಟೇ ಅಂದರೆ ಅದು ಹಗ್ಗ ಅಲ್ಲ ಅಂದರೆ ಅದು ಹಗ್ಗವೇ ಹಾವಲ್ಲ ಅಂಥೇಳಿ ಮೊದಲು ಹಾವಾಗಿ ಕಂಡವನಿಗೆ ಆಮೇಲೆ ಅದು ಹಗ್ಗ ಅಂಥೇಳಿ ತಿಳಿಯುವಳಿಕೆ ಆಗ್ತಾ ಆಗುವಂತೆ ಇದನ್ನು ತಿಳಿಬೇಕು ತಾನು ಜನಮರಣ ಇರುವವನು ಅಂತೇಳಿ ತಿಳ್ಕೊಂಡವ ಆಮೇಲೆ ಅದು ಸತ್ಯವಲ್ಲ ತಾನು ಜನಮರಣ ಇಲ್ಲದವ ಅಂತೇಳಿ ತಿಳಿಬೇಕು ಅಂಥೇಳಿ ಅಷ್ಟಕ್ಕೆ ಅದರ ಉದಾಹರಣೆಯನ್ನು ಉಪಯೋಗಿಸಿಕೊಳ್ಬೇಕು ಅಂತೇಳಿ ಹೇಳ್ತಾರೆ ಆತ್ಮನು ಸಚ್ಚಿದಾನಂದ ಸ್ವರೂಪನು ಅದು ಹೋಗಿ ಆತ್ಮನನ್ನಾದರೂ ನಾವು ಮೊದಲು ಅರಿತಿರಬೇಕೋ ಬೇಡ ಹಗ್ಗವನ್ನು ಹಾವೆಂದು ತಿಳಿದುಕೊಂಡೆನು ಎಂಬ ಅನುಭವವು ಹಗ್ಗದ ಸ್ವರೂಪವನ್ನೇ ಅರಿಯದವನಿಗೆ ಗೊತ್ತಾಗ್ಲಿಕ್ಕಿಲ್ಲ ಅಲ್ಲ ಇದು ನಿಜವಾದರೆ ಆತ್ಮನನ್ನೇ ಅರಿಯದ ನಮಗೆ ಅನಾತ್ಮ ಭ್ರಮೆಯು ಹೇಗೆ ಉಂಟಾಯಿತು ಅಂತೇಳಿ ಕೇಳಬೋದಲ್ವೇ ಸಮಾಧಾನ ಹೇಳ್ತಾರೆ ಆತ್ಮನನ್ನು ಅರಿಯದವರೇ ಇಲ್ಲ ನಾನು ನಾನು ಎಂದು ಎಲ್ಲರೂ ತಮ್ಮ ಆತ್ಮವನ್ನು ಅರಿತಿದ್ದಾರೆ ನಾನು ಅಂದರೆ ಆತ್ಮನೇ ಅದಕ್ಕೆ ಆಕ್ಷೇಪ ಹೇಳ್ತಾರೆ ಹಾಗಾದರೆ ನಾನು ಎಂಬುದೇ ಆತ್ಮನೆಂದು ಎಲ್ಲರಿಗೂ ತಿಳಿದಿದೆ ಅಂತೇಳಿ ಆಯಿತು ಇನ್ನು ಆತ್ಮನನ್ನು ಅರಿಯುವುದಕ್ಕೆ ವೇದಾಂತ ಶಾಸ್ತ್ರ ಯಾಕೆ ಬೇಕು ಆತ್ಮನನ್ನು ಅರಿತವರಿಗೂ ಭ್ರಮೆ ಬರುವುದಾದರೆ ಆತ್ಮಜ್ಞಾನದಿಂದ ಪ್ರಯೋಜನವಾದರೂ ಏನು ಅದಕ್ಕೆ ಸಮಾಧಾನ ಹೇಳ್ತಾರೆ ಆತ್ಮನನ್ನು ನಾನು ಎಂದು ಸಾಮಾನ್ಯ ರೂಪದಿಂದ ತಿಳಿದಿರ್ತೇವೆ ಆದರೆ ಸತ್ಯಜ್ಞಾನಾನಂದ ರೂಪನಾದ ಶಿವನೇ ನಾನು ಎಂಬ ರೂಪದಿಂದ ತಿಳಿದಿರುವುದಿಲ್ಲ ಹಗ್ಗವನ್ನು ಹಾವೆಂದು ತಿಳಿಯುವಾಗ ಇದು ಎಂದು ಸಾಮಾನ್ಯ ರೂಪದಿಂದ ತಿಳಿದುಕೊಂಡಿದ್ದು ಹಗ್ಗವೆಂದು ವಿಶೇಷ ರೂಪದಿಂದ ತಿಳಿಯದೇ ಅದನ್ನು ಹಾವೆಂದೋ ನದ ಬಿರುಕೆಂದೋ ಭ್ರಮೆಗೊಳ್ಳುವಂಥದ್ದು ಅದರಂತೆಯೇ ಇಲ್ಲಿಯೂ ತಿಳಿಯಬೇಕು ನಮ್ಮ ಆತ್ಮನು ಸತ್ಯನು ಅಂದರೆ ಯಾವಾಗಲೂ ಇದ್ದಂತೆ ಇರುವವನು ಜ್ಞಾನಸ್ವರೂಪನು ಅಂದರೆ ಅರಿವಿನ ಸ್ವರೂಪವಾಗಿರುವವನು ಸತ್ಯನೂ ಅಂತ ಹೇಳಿದರೆ ಯಾವಾಗಲೂ ಇದ್ದಂತೆ ಇರುವವನು ವ್ಯತ್ಯಾಸ ಆಗದವನು ಜ್ಞಾನ ಸ್ವರೂಪ ಅಂತ ಹೇಳಿದರೆ ಅರಿವಿನ ಸ್ವರೂಪವಾಗಿರುವನು ಆನಂದ ಸ್ವರೂಪನೂ ಅಂತ ಹೇಳಿದ್ರೆ ಸುಖ ಸ್ವರೂಪನಾಗಿರುವವನು ಇದನ್ನು ನಾವು ಅರಿತುಕೊಳ್ಳಬೇಕಾಗಿದೆ ಇದನ್ನು ವೇದಾಂತ ಶಾಸ್ತ್ರ ನಮಗೆ ತಿಳಿಸ್ತದೆ ಹಾಗಾದರೆ ಸತ್ಯವೆಂದರೆ ಇದ್ದಂತೆ ಇರುವುದೆಂದಾದರೆ ಕಲ್ಲು ಮರ ಮುಂತಾದವು ಇದ್ದಂತೆ ಇರುವವಲ್ಲ ಅವು ಆ ರೂಪಿನಿಂದ ಆತ್ಮನಾದರೆ ನಮಗೆ ಸತ್ಯ ಸ್ವರೂಪವು ತಿಳಿದೇ ಇರುವುದು ತಿಳಿದೇ ಇದೆ ಅಂತೇಳಿ ಆಗ್ತದಲ್ಲ ಹಾಗಲ್ಲ ಯಾವ ಪದಾರ್ಥವು ನಿಜವಾಗಿ ತಾನಿದ್ದಂತೆಯೇ ಇರುವುದಿಲ್ಲ ಕಲ್ಲು ಬಂಡೆಗಳು ಕೂಡ ಕಾಲಾನುಕಾಲಕ್ಕೆ ಹೇರಳವಾಗಿ ಮಾರ್ಪಾಡುಗಳನ್ನು ಪಡೆಯುತ್ತವೆ ಅವು ಒಡೆದುಕೊಂಡು ಚೂರಾಗಿ ಹೋಗ್ತವೆ ಕೊನೆಗೆ ಮರಳಾಗಿ ಪರಿಣಿಸುವುದು ಬಂಡೆಗಳು ಇದ್ದಂತೆ ಇರುತ್ತಿದ್ದರೆ ಇಷ್ಟೊಂದು ಮಾರ್ಪಾಡುಗಳು ಹೇಗಾಗ್ತವೆ ಹೇಗಾದವು ಅದರಿಂದ ಕ್ರಮಕ್ರಮವಾಗಿ ಅವು ಬೇರ್ಪಡುತ್ತಿರುತ್ತವೆ ಅರ್ಥ ಆದರೂ ವ್ಯವಹಾರದಲ್ಲಿ ಸ್ಥೂಲ ದೃಷ್ಟಿಗೆ ಕೆಲ ಕೆಲವು ಪದಾರ್ಥಗಳು ಇದ್ದಂತೆ ತೋರುತ್ತವೆ ಉದಾಹರಣೆಗೆ ಮಣ್ಣಿನಿಂದ ಮಡಕೆ ಕುಡಿಕೆ ಗುಡಾಣ ಹರವಿ ಪಾತ್ರೆ ಮುಂತಾದವುಗಳನ್ನು ಮಾಡಿದರೂ ಮಣ್ಣು ಮಣ್ಣೇ ಆಗಿರುತ್ತೆ ಆದ್ದರಿಂದ ಹೀಗೆ ಒಂದು ದೃಷ್ಟಿಯಿಂದ ನೋಡಿದರೆ ಇಂಥ ವಸ್ತುಗಳನ್ನು ಸತ್ಯವೆಂದು ಹೇಳಬಹುದು ಆದರೆ ನಮ್ಮ ಆತ್ಮನು ಸತ್ಯವೆಂದರೆ ಹೀಗೆ ವ್ಯವಹಾರದಲ್ಲಿ ಸತ್ಯವಾಗಿರುವ ಅಂಥೇಳಿ ಅರ್ಥ ಅಲ್ಲ ಅವನು ನಿಜವಾಗಿಯೂ ಸತ್ಯವಾಗಿರುವವನು ಇದು ಅಲ್ಲದೆ ವ್ಯಾವಹಾರಿಕವಾಗಿ ಸತ್ಯವಾಗಿರುವ ವಸ್ತುಗಳಿಗೆ ಜ್ಞಾನವಿರಬೇಕೆಂಬ ನಿಯಮ ಇಲ್ಲ ಉದಾಹರಣೆಗೆ ಕಲ್ಲು ಮಣ್ಣು ಮುಂತಾದವು ಜ್ಞಾನ ಇಲ್ಲ ಆದ್ದರಿಂದ ಅವಕ್ಕೆ ಜಡ ವಸ್ತುಗಳು ಅಂತೇಳಿ ಹೆಸರು ಆದರೆ ನಮ್ಮ ಆತ್ಮನು ಜ್ಞಾನಸ್ವರೂಪನಾಗಿರ್ತಾನೆ ಇದನ್ನು ನಾನು ಅರಿಯುತ್ತೇನೆ ಎಂಬ ರೂಪದಲ್ಲಿ ನಮಗೆ ಜ್ಞಾನದ ಅನುಭವ ಇದೆಯಷ್ಟೇ ಆತ್ಮನ ಜ್ಞಾನವು ಇಂತದ್ದಲ್ಲ ನಮಗೆ ಈ ಕಾಣುವ ಅರಿವು ಆಯಾ ವಿಷಯವನ್ನು ಹೊಂದಿಕೊಂಡು ಹುಟ್ಟುತ್ತಲೂ ಹೋಗುತ್ತಲೂ ಇರ್ತದೆ ಆದ್ದರಿಂದ ಅದು ಮೇಲೆ ಹೇಳಿದಂತೆ ಪರಮಾರ್ಥವಾಗಿ ಸತ್ಯವಲ್ಲ ಆತ್ಮನು ಸತ್ಯವೂ ಜ್ಞಾನವೂ ಆಗಿರ್ತಾನೆ ಆದ್ದರಿಂದ ಆತ್ಮನ ಸ್ವರೂಪವಾದ ಜ್ಞಾನವು ಈ ಹುಟ್ಟಿ ಹೊಂದುವಂಥ ಅರಿವಲ್ಲ ಆದರೆ ಅವನು ಯಾವ ವಿಕಾರವೂ ಇಲ್ಲದ ಕೂಟಸ್ಥವಾದ ಜ್ಞಾನದ ರೂಪದಲ್ಲಿ ಇರ್ತಾನೆ ಮತ್ತೊಂದು ವಿಷಯ ತಮಗೆ ಜ್ಞಾನವಾಗಬೇಕಾದ ನಮಗೆ ಜ್ಞಾನವಾಗಬೇಕಾದರೆ ನಮ್ಮ ಬುದ್ಧಿಯನ್ನು ಕ್ಲೇಷಪಡಿಸಿಕೊಳ್ಳಬೇಕು ಜಾಗ್ರತೆ ಏಕಾಗ್ರತೆಯಿಂದ ಆಲೋಚನೆ ಮಾಡಿಯೇ ಈ ಜ್ಞಾನವನ್ನು ಸಂಪಾದಿಸಿಕೊಳ್ಬೇಕು ಆದರೆ ಆತ್ಮನ ಸ್ವರೂಪದಲ್ಲಿ ಯಾವ ಕ್ಲೇಷವೂ ಇಲ್ಲ ಯಾವ ದುಃಖವೂ ಇರುವುದಿಲ್ಲ ಅವನು ಆನಂದ ಸ್ವರೂಪನಾಗಿರ್ತಾನೆ ಅದರಿಂದಲೂ ಈ ನಮ್ಮ ಜ್ಞಾನವು ಆತ್ಮನಲ್ಲ ಈಗ ನಾವು ಯಾವ ಜ್ಞಾನವನ್ನು ಬೇರೆ ಬೇರೆ ತಿಳ್ಕೊಡ್ತೇವೆ ಅದು ಆತ್ಮಜ್ಞಾನ ಅಲ್ಲ ಯಾಕೆ ಅದರಲ್ಲಿ ಕಷ್ಟ ಇದೆ ಕಠಿಣತೆ ಇದೆ ಒಂದು ವಿಚಾರವನ್ನು ತಿಳ್ಕೊಳ್ಬೇಕಿದ್ರೆ ಆದರೆ ಆತ್ಮನೇ ನಾನು ಎಂಬಂತಹದ್ದು ಅದು ಸಹಜ ಸುಖ ಆನಂದ ಸತಚಿತ ಸ್ವರೂಪ ನಮಗೆ ವಿಷಯಗಳ ಭೋಗವಾಗುವಾಗ ಒಂದು ಬಗೆಯ ಸುಖವಾಗುವುದಷ್ಟೇ ಆತ್ಮನು ಆನಂದವೆಂದರೆ ಹಾಗಲ್ಲ ವಿಷಯ ಭೋಗದ ಸುಖವೂ ಒಮ್ಮೆ ಬರ್ತದೆ ಆಮೇಲೆ ಹೋಗ್ತದೆ ಪರಾವಲಂಬನೆಯದ್ದು ಆಗಿರ್ತದೆ ಅದು ಆದರೆ ಆತ್ಮನು ಯಾವಾಗಲೂ ಒಂದೇ ರೂಪವಾಗಿರುವ ನಿರಪೇಕ್ಷವಾದ ಆನಂದವಾಗಿರ್ತಾನೆ ಬೇರೆ ಏನು ಬೇಕಾಗುವುದಿಲ್ಲ ಆತ್ಮಾನಂದಕ್ಕೆ ಹೀಗೆ ಲೋಕದಲ್ಲಿರುವ ಕೆಲ ಕೆಲವು ಪದಾರ್ಥಗಳನ್ನು ಸ್ಥೂಲ ದೃಷ್ಟಿಯನ್ನು ನೋಡಿದಾಗ ಸತ್ಯಜ್ಞಾನಂದ ಎಂಬ ಮಾತುಗಳಿಗೆ ತಕ್ಕದೆಂದು ತೋರುವುದಾದರೂ ಚೆನ್ನಾಗಿ ಪರೀಕ್ಷೆ ಮಾಡಿದರೆ ಆತ್ಮನಲ್ಲದ ಯಾವ ಪದಾರ್ಥವೂ ನಿಜವಾದ ಅರ್ಥವೇ ಸತ್ಯಜ್ಞಾನಾನಂದ ಸ್ವರೂಪ ಆಗಿರುವುದಿಲ್ಲ ಈ ಸ್ವರೂಪವನ್ನು ಅರಿತುಕೊಂಡರೆ ಅದರಲ್ಲಿ ಕಲ್ಪಿತವಾದ ಜೀವ ಜಗದ್ರೂಪವು ಬಾಧಿತವಾಗ್ತದೆ ಅಂದರೆ ಜೀವ ಜಗದ್ರೂಪವು ಇಲ್ಲವಾಗ್ತದೆ ಅಂಥೇಳಿ ಆತ್ಮಸ್ವರೂಪವನ್ನು ಅರಿತುಕೊಂಡರೆ ಇನ್ನು ಮೂರು ನಾಲ್ಕನೇ ಆಕ್ಷೇಪಗಳನ್ನು ವಿಮರ್ಶಿಸೋಣ ತನಗಿಂತ ಬೇರೆಯದಾದ ವಿಷಯವಾದ ಹಗ್ಗದಲ್ಲಿ ವಿಷಯವಾದ ಹಾವನ್ನು ಹುಟ್ಟುಗಟ್ಟುವಂಥದ್ದು ಉಂಟು ಆದರೆ ತನ್ನನ್ನೇ ಬೇರೊಂದು ರೂಪದವನಿಂದು ಭ್ರಾಂತಿ ಹಗ್ಗ ತನಗಿಂತ ಬೇರೆ ಅದರಲ್ಲಿ ಹಾವು ಅಂಥೇಳಿ ಕಾಣಿಸ್ಬೋದು ಆದರೆ ತನ್ನನ್ನೇ ಇನ್ನೊಂದು ಅಂತೇಳಿ ಕಾಣಿ ಭ್ರಾಂತಿ ಉಂಟಾ ಅದ್ವಿತೀಯವಾದ ಶಿವಸ್ವರೂಪದಲ್ಲಿ ಅನೇಕವಾದ ಜೀವರನ್ನು ಜಡವಸ್ತುಗಳನ್ನು ಕಲ್ಪಿಸಿರುವೆವು ಅಂತೇಳಿ ಹೇಗೆ ನಂಬುವುದು ಆತ್ಮನಿಗಿಂತ ಬೇರೆಯಾಗಿ ಅವನ ಮುಂದೆ ಅನಾತ್ಮ ರೂಪವಾದ ಪ್ರಪಂಚವನ್ನು ಕಲ್ಪಿತವಾಗಿದೆ ಅಂತೇಳಿ ನಂಬುವುದು ಹೇಗೆ ಇದೊಂದೂ ಹಗ್ಗದ ಹಾವಿನ ದೃಷ್ಟಾಂತಕ್ಕೆ ಹೊಂದುವುದಿಲ್ಲವಲ್ಲ ಎಂಬುದೇ ಈ ಎರಡು ಆಕ್ಷೇಪಗಳ ಸಾರ ಆತ್ಮನು ಸತ್ಯಜ್ಞಾನಂದ ಸ್ವರೂಪನಾದರೆ ಅವನಲ್ಲಿ ಅಸತ್ಯ ಜಡದು ರೂಪವಾದ ಪ್ರಪಂಚ ಹೇಗೆ ಕಲ್ಪಿತವಾಯಿತು ಎಂಬುದು ಆಕ್ಷೇಪಕನ ಶಂಕೆಯಲ್ಲಿ ಅಡಗಿದೆ ಅದಕ್ಕೆ ಸ್ವಾಮೀಜಿಯವರು ಹೇಳ್ತಾರೆ ಪ್ರಪಂಚದ ತೋರಿಕೆಯು ಕನಸಿನಂತೆ ಈ ಆಕ್ಷೇಪಗಳಿಗೆ ಪರಿಹಾರವನ್ನು ಹೇಳುವ ಮುಂಚೆ ಒಂದು ಮಾತನ್ನು ಹೇಳಬೇಕಾಗಿದೆ ಅದೇನೆಂದರೆ ಆಕ್ಷೇಪಕನು ಹಗ್ಗದ ಹಾವಿನ ದೃಷ್ಟಾಂತವನ್ನು ಪಟ್ಟಾಗಿ ಹಿಡಿದುಕೊಂಡು ಒಬ್ಬ ಮನುಷ್ಯನು ಹಗ್ಗದಲ್ಲಿ ಹಾವನ್ನು ಒಂದಾನೊಂದು ಕಾಲದಲ್ಲಿ ಕಲ್ಪಿಸಿರುವಂತೆಯೇ ಆತ್ಮನು ತನ್ನಲ್ಲಿ ಒಂದಾನೊಂದು ಕಾಲದಲ್ಲಿ ಪ್ರಪಂಚವನ್ನು ಕಲ್ಪಿಸಿಕೊಂಡಿರುತ್ತಾನೆ ಅಂತ ಹೇಳಿ ಭಾವಿಸ್ತಾನೆ ಆದರೆ ಆದ್ದರಿಂದ ಅವನ ವಿಚಾರ ಕ್ರಮದಲ್ಲಿ ಇಷ್ಟೊಂದು ತೊಡಕುಗಳು ಇದೆ ಆದರೆ ನಿಜವಾಗಿ ನೋಡಿದರೆ ಪರಮಾರ್ಥದ ಶಿವ ಸ್ವರೂಪದಲ್ಲಿ ದೃಷ್ಟಾಂತದಲ್ಲಿರುವಂತೆ ಯಾರೊಬ್ಬರೂ ಒಂದಾನೊಂದು ಕಾಲದಲ್ಲಿ ಸಂಸಾರಿ ಪ್ರಪಂಚವನ್ನು ಕಲ್ಪಿಸಿರುವುದಲ್ಲ ಒಂದು ದೃಷ್ಟಿಯಿಂದ ನೋಡಿದರೆ ನಾನು ಜೀವನು ನನ್ನಂತೆ ಅನೇಕ ಜೀವರನ್ನು ನನಗಿಂತ ವಿಲಕ್ಷಣವಾದ ಜಡವಸ್ತುಗಳನ್ನು ಒಳಗೊಂಡಿರುವ ಪ್ರಪಂಚದಲ್ಲಿ ನಾನಿದ್ದೇನೆ ಎಂತಕ್ಕಂಥ ಭಾವನೆ ಬರ್ತದೆ ಮತ್ತೊಂದು ದೃಷ್ಟಿಯಿಂದ ನೋಡಿದರೆ ನಾನು ಯಾವ ಜೀವತ್ವೂ ಇಲ್ಲ ಸತ್ಯಜ್ಞಾನಾನಂದ ಸ್ವರೂಪನಾದ ಅದ್ವಿತೀಯ ಆತ್ಮನು ಭಾವನೆ ಬರ್ತದೆ ಈ ಎರಡು ಭಾವನೆಗಳಲ್ಲಿ ಎರಡನೆಯದು ಸರಿ ಈ ಭಾವನೆಯು ಬಂದ ಕೂಡಲೇ ಸಂಸಾರಿತ್ತು ಜಗತ್ತು ಅಸತ್ಯವನ್ನು ತೋರಿಬಿಡುತ್ತದೆ ಎಂಬುದನ್ನು ತಿಳಿಸುವುದಕ್ಕಾಗಿ ಹಗ್ಗದ ಹಾವಿನ ಕೊಟ್ಟಿದೆಯೇ ಹೊರತು ಆ ದೃಷ್ಟಾಂತದಲ್ಲಿರುವುದೆಲ್ಲದ ಅಷ್ಟಾಂತಿಕಕ್ಕೂ ಹೊಂದುವುದೆಂಬ ಅಭಿಪ್ರಾಯದಿಂದ ಅಲ್ಲ ಆದ್ದರಿಂದ ಈಗ ಮೂರನೆಯ ನಾಲ್ಕನೇ ಆಕ್ಷೇಪಗಳನ್ನು ಪರಿಹರಿಸುವುದಕ್ಕೆ ತಕ್ಕ ಮತ್ತೊಂದು ದೃಷ್ಟಾಂತವನ್ನು ತೆಗೆದುಕೊಳ್ಳಬಹುದು ಹೇಗೆಂದರೆ ನಿದ್ರೆಯ ಮಬ್ಬಿನಿಂದ ಕನಸಾದರೆ ಮನುಷ್ಯನಿಗೆ ಎಂತೆಂಥ ದೃಶ್ಯಗಳು ತೋರ್ತವೆ ನೋಡಿ ತನ್ನ ಸ್ವರೂಪವನ್ನೇ ಪೂರ ಮರೆತು ಮತ್ತೊಂದು ರೂಪದವನಾಗಿರುವಂತೆ ಕಾಣುವನು ಕನಸಿನಲ್ಲಿ ತಾನು ಒಬ್ಬನೇ ಇದ್ದರೂ ತನ್ನ ಮುಂದೆ ಎಷ್ಟೋ ಜನರು ಪ್ರಾಣಿಗಳು ಗಿಡಮರಗಳು ಕಲ್ಲು ಮಣ್ಣು ಮುಂತಾದ ಜಡವಸ್ತುಗಳು ಸೇರಿರುವ ಜಗತ್ತಿರುವಂತೆಯೂ ಆ ಜಗತ್ತಿನಿಂದ ತಾನೊಬ್ಬನೇ ಅಂತಲೂ ಹೇಳಿ ಕಂಡುಕೊಳ್ಳುವನು ಆದರೂ ಪರಮಾರ್ಥ ಕನಸಿನ ಕನಸಿನ ಜಗತ್ತು ಅಲ್ಲಿ ತೋರುವ ತನ್ನ ರೂಪವು ತೀರ ಅಸತ್ಯವಾಗಿರ್ತವೆ ತಾನು ಎಚ್ಚೆತ್ತ ಮಾತ್ರದಿಂದ ಮಾಯವಾಗಿರುವುದರಿಂದ ಆ ದೃಶ್ಯವೆಲ್ಲವೂ ತನ್ನ ಅಧೀನದಲ್ಲಿರುವ ಇರುವುಳ್ಳೆ ತನ್ನ ಅಧೀನದ ಇರುವು ಅದು ತನ್ನ ಕನಸಿನ ಅರಿವು ಈ ದೃಷ್ಟಾಂತದಲ್ಲಿ ಕನಸನ್ನು ನಾವು ಯಾರೂ ಬೇಕಂತ ಕಲ್ಪಿಸಿಕೊಂಡಿರುವುದಿಲ್ಲ ಅದೇ ತೋರುತ್ತದೆ ಆದರೆ ಅದು ನಿಜವಲ್ಲ ಇದರಂತೆಯೇ ಹೇಳುವ ಕೇಳುವಂತಹ ಸ್ವರೂಪದ ಜೀವತ್ವವು ಜಗತ್ತೂ ಸತ್ಯಜ್ಞಾನಂದ ರೂಪವಾದ ನಮ್ಮ ಆತ್ಮಸ್ವರೂಪದಲ್ಲಿ ಕಲ್ಪಿತವಾಗಿರ್ತವೆ ಅಂತೇಳಿ ಹೇಳುವುದಕ್ಕೆ ಯಾವ ಅಡ್ಡಿಯೂ ಇಲ್ಲ ಪ್ರಪಂಚವು ಸತ್ಯವಲ್ಲ ಅದಕ್ಕೆ ಆಕ್ಷೇಪ ಹಗ್ಗದಲ್ಲಿ ಹಾವನ್ನು ಹುಟ್ಟುಗಟ್ಟಿರುವುದು ಕನಸಿನಲ್ಲಿ ಇಲ್ಲದ ಪ್ರಪಂಚವನ್ನು ಕಾಣುವುದು ಎಂದ ಮಾತ್ರಕ್ಕೆ ಈಗಿರುವ ಪ್ರಪಂಚವು ಇದರಲ್ಲಿರುವ ಸಂಸಾರವು ಕಲ್ಪಿತವಾದದ್ದು ಅಂತೇಳಿ ಹೇಗೆ ಹೇಳಬಹುದು ಪ್ರಪಂಚವು ಬರಿಯ ತೋರಿಕೆ ಎಂಬುದು ಒಂದೆರಡು ದೃಷ್ಟಾಂತಗಳನ್ನು ಕೊಟ್ಟ ಮಾತ್ರ ಸಿದ್ಧವಾಗುವುದಿಲ್ಲ ಕತ್ತೆಯನ್ನು ನೋಡು ಎಷ್ಟು ಕರ್ಕಶವಾಗಿ ಅರಚುತ್ತದೆ ಅವನು ಅದರಂತೆ ಎಂದ ಮಾತ್ರದಿಂದ ಸಂಗೀತಗಾರನ ಸ್ವರವು ಗರ್ಧಭ ಸ್ವರವೆಂದು ನಿರ್ಣಯಿಸಿದಂತಾಗುವುದಿಲ್ಲ ಆಹಾ ಏನು ಕೋಕಿಲ ಸ್ವರ ಎಂದು ಉತ್ತಮವಾದ ಹೋಲಿಕೆಯನ್ನು ಕೊಟ್ಟ ಮಾತ್ರದಿಂದ ಗಂಟಲು ಕಟ್ಟಿಕೊಂಡು ಏಕ ವಿಕಾರ ಸ್ವರವಾಗಿ ಮಾತನಾಡುತ್ತಿರುವ ಹೆಂಗಸಿಗೆ ಮೃದು ಮಧುರವಾದ ಸ್ವರಸು ಸ್ವರವಿದೆ ಅಂತ ನಿರ್ಣಯಿಸಲಿಕ್ಕೆ ಆಗುವುದಿಲ್ಲ ಹಗ್ಗದ ಹಾವು ತೋರಿಕೆಯಾಗಲಿ ಕನಸು ತೋರಿಕೆಯಾಗಲಿ ಅಷ್ಟು ಮಾತ್ರದಿಂದ ಪ್ರಪಂಚಕ್ಕೇನು ಬಂತು ಆ ಉದಾಹರಣೆಗೂ ಈ ಪ್ರಪಂಚ ಮತ್ತು ಜೀವ ಆತ್ಮ ಇದಕ್ಕೇನು ಬರ್ತದೆ ಸಮಾಧಾನ ಹೇಳ್ತಾರೆ ತೋರಿಕೆ ವಸ್ತುಗಳು ಹೇಗೆ ತೋರುವವೋ ಪ್ರಪಂಚವು ಹಾಗೆ ತೋರುತ್ತದೆ ಅವು ಸತ್ಯವಾದವುಗಳೆಂಬ ಬುದ್ಧಿಯು ಹೇಗೆ ಸರಿಯಾದ ತಿಳುವಳಿಕೆಯಿಂದ ಬಾಧಿತವಾಗ್ತದೋ ಹಾಗೆ ಪ್ರಪಂಚ ಸತ್ಯತ್ವ ಬುದ್ಧಿಯು ಸರಿಯಾದ ತಿಳುವಳಿಕೆಯಿಂದ ಹೋಗಿಬಿಡ್ತದೆ ಆದ್ದರಿಂದ ಆ ತೋರಿಕೆಯ ವಸ್ತುಗಳಿಗೂ ಈ ಪ್ರಪಂಚಕ್ಕೂ ಯಾವ ಹೆಚ್ಚು ಇರುವುದಿಲ್ಲ ಉದಾಹರಣೆಗೆ ಕನಸಿನಲ್ಲಿ ತೋರುವ ಪ್ರಪಂಚವನ್ನು ನೋಡಿ ಎಚ್ಚರದಲ್ಲಿರುವಂತೆಯೇ ಕನಸಿನ ಆ ಪ್ರಪಂಚವು ನಮ್ಮ ಮುಂದೆ ಹರಡಿಕೊಂಡಿರುವಂತೆ ಕಾಣುತ್ತದೆ ಎಚ್ಚರದ ಪ್ರಪಂಚದಂತೆಯೇ ಅದು ಕೂಡ ಸತ್ಯ ಅಂತೇಳಿ ನಮಗೆ ತೋರಿಕೊಳ್ಳುತ್ತದೆ ಎಚ್ಚರದ ಪ್ರಪಂಚದಲ್ಲಿರುವಂತೆ ಆ ಪ್ರಪಂಚದಲ್ಲಿಯೂ ಅನೇಕ ಜನರು ಪಶು ಪಕ್ಷಿಗಳು ಇರುವಂತೆ ತೋರ್ತಾ ಇರ್ತದೆ ಎಚ್ಚರದ ಪ್ರಪಂಚದಲ್ಲಿ ಜೀವರುಗಳು ಹುಟ್ಟಿ ಕೆಲಕಾಲ ವ್ಯವಹಾರ ಮಾಡಿ ಕೊನೆಗೆ ಸಾಯುವಂತೆಯೇ ಕನಸಿನಲ್ಲಿಯೂ ಜೀವರುಗಳು ಹುಟ್ಟಿ ವ್ಯವಹಾರ ಮಾಡಿ ಸಾಯ್ತಾ ಇರುವುದು ನಾವು ನ ಆ ರೀತಿಯಲ್ಲಿ ಎಚ್ಚರದ ಪ್ರಪಂಚದಲ್ಲಿ ಹೇಗೆ ನಮಗೆ ಮಿಕ್ಕ ಜೀವರೊಡನೆ ಮತ್ತು ಜಡವಸ್ತುಗಳೊಡನೆ ಸಂಬಂಧ ವ್ಯವಹಾರಗಳಿವೆಯೋ ಅಲ್ಲಿಯೂ ಹಾಗೆ ಇರುವವೆಂಬುದು ಗಟ್ಟಿಯಾದಂತ ಭಾವನೆ ಇರುತ್ತದೆ ಹೆಚ್ಚೇಕೆ ಕನಸೆಂಬುದು ಆ ಕಾಲಕ್ಕೆ ಎಲ್ಲ ವಿಧದಿಂದಲೂ ಎಚ್ಚರವೆಂದೇ ನಮಗೆ ಭಾವನೆ ಆಗಿರುತ್ತದೆ ಹೀಗೆ ನಾವು ಎಚ್ಚರವೆಂದು ಕರೀತಾ ಇರತಕ್ಕಂಥ ಅವಸ್ಥೆಯು ಕನಸಲ್ಲ ಅಂತೇಳಿ ತೋರಿಸುವುದಕ್ಕೆ ಇದರಲ್ಲಿ ಯಾವ ಹೆಚ್ಚಿನ ಹೆಗ್ಗುರುತು ಇಲ್ಲದಿರುವಾಗ ಇದರಲ್ಲಿರುವ ಪ್ರಪಂಚವು ಸತ್ಯವೆನ್ನುವುದಕ್ಕೆ ಯಾವ ಪ್ರಮಾಣವೂ ಇಲ್ಲ ಆದ್ದರಿಂದ ಕನಸಿನ ದೃಷ್ಟಾಂತವು ಬರೀ ದೃಷ್ಟಾಂತವಲ್ಲ ಪ್ರಪಂಚವು ಸುಳ್ಳು ಎಂಬುದಕ್ಕೂ ಅದು ಆತ್ಮನಲ್ಲಿ ಕಲ್ಪಿತವಾಗಿದೆ ಎಂಬುದಕ್ಕೂ ಸಾಕಾದಂತಹ ಸಾಕಷ್ಟು ಇರತಕ್ಕಂಥ ಅನುಭವವು ಅದೇ ಸಾಕಾಗಿದೆ ಅದೇ ಸಾಕು ಉದಾಹರಣೆ ಅಂತೇಳಿ ಇದು ಸರಿಯಾಗಿ ತೋರುವುದಿಲ್ಲ ಅಂತ ಆಕ್ಷೇಪ ಮಾಡ್ತಾರೆ ಮತ್ತೆ ಯಾಕೆಂದರೆ ಕನಸು ಹೋದ ಮೇಲೆ ಎಚ್ಚರವು ಬಂದು ಕನಸು ಸುಳ್ಳು ಎಂದು ತೋರ್ತದೆ ಆದರೆ ಎಚ್ಚರವು ಮೇಲೆ ನಿಜವಾದ ಯಾವ ಅವಸ್ಥೆ ಬಂದು ಇದು ಸುಳ್ಳು ಆಗುತ್ತದೆ ಕನಸು ಹೋದ ಮೇಲೆ ಅದು ಸುಳ್ಳು ನಮಗೆ ತೋರ್ತದೆ ಹೆಚ್ಚರ ಅವಸ್ಥೆ ಬಂದಾಗ ಆದರೆ ಎಚ್ಚರವು ಮೇಲೆ ನಿಜವಾದ ಯಾವ ಅವಸ್ಥೆ ಇನ್ನೊಂದು ಅವಸ್ಥೆ ಬಂದು ಈ ಎಚ್ಚರವು ಸುಳ್ಳು ಅಂತೇಳಿ ಎಚ್ಚರದಲ್ಲಿ ಇದ್ದುಕೊಂಡೇ ಎಚ್ಚರವನ್ನು ಅದರ ಪ್ರಪಂಚವನ್ನು ಸುಳ್ಳು ಅಂತ ಹೇಳಲಿಕ್ಕೆ ಆಗ್ತದ ಕನಸಿನಲ್ಲಿ ಇರುವಾಗ ಕನಸು ಸುಳ್ಳು ಅಂತ ನಮಗೆ ಹೇಳಲಿಕ್ಕೆ ಆಗ್ತದ ಕನಸಿನಿಂದ ಎಚ್ಚರಗೊಂಡ ಮೇಲೆ ನಮ್ಗೆ ಗೊತ್ತಾಗೋದು ಕನಸು ಸುಳ್ಳು ಅಂತೇಳಿ ಹಾಗೇ ಈ ಎಚ್ಚರದ ಅವಸ್ಥೆ ಇದೆಯಲ್ಲ ಈ ಅವಸ್ಥೆಯಿಂದ ಇನ್ನೊಂದು ಯಾವ ಅವಸ್ಥೆಗೆ ಹೋದ ಮೇಲೆ ನಮಗೆ ಇದು ಸುಳ್ಳು ಅಂತ ಗೊತ್ತಾಗಬೇಕಲ್ವ ಅದು ಯಾವುದು ಇನ್ನೊಂದು ಅವಸ್ಥೆ ಕನಸಿನಿಂದ ಎಚ್ಚರಕ್ಕೆ ಬಂದ ಮೇಲೆ ಕನಸು ಸುಳ್ಳು ಎಂದು ತಿಳುವಳಿಕೆ ಆಗುವುದು ಎನ್ನುವಂಥದ್ದು ಮುಖ್ಯವಲ್ಲ ಕನಸು ಸುಳ್ಳು ಎಂಬ ಎಂಬುದೀಗ ವಿಚಾರ ಮಾಡಬೇಕಾದ್ದು ಅದು ಸರಿಯಾದದ್ದು ಯಾಕೆಂದರೆ ಎಚ್ಚರದಲ್ಲಿ ಕನಸಿನ ಪ್ರಪಂಚವು ಎಲ್ಲಿಯೂ ಇರುವುದಿಲ್ಲ ಕನಸಿನ ಪ್ರಪಂಚು ಸತ್ಯವಾಗಿದ್ದರೆ ಅದು ಈಗಲೂ ಎಲ್ಲಿಯಾದರೂ ಇರಬಹುದೆಂಬಂತೆ ನಾವು ಊಹಿಸುವುದಕ್ಕೆ ಬರ್ತಾಯಿತ್ತು ಆದರೆ ಅನುಭವದಲ್ಲಿ ಆಗಿಲ್ಲ ಕನಸಿನ ಪ್ರಪಂಚವು ಕನಸಿನ ಕಾಲದಲ್ಲಾಗಲಿ ಈಗಲಾಗಲಿ ಎಲ್ಲಿಯೂ ಇರುವುದಿಲ್ಲ ಎಂಬುದೇ ನಾವೆಲ್ಲರೂ ನಿಶ್ಚಯಿಸಿರ್ತಕ್ಕಂಥದ್ದು ಆದ್ದರಿಂದ ಕನಸು ಅದರ ಪ್ರಪಂಚವು ಸುಳ್ಳೆ ಅಂದರೆ ಆಗಿನ ಮಟ್ಟಿಗೆ ಕಾಣಿಸಿಕೊಂಡು ಬರಿಯ ತೋರಿಕೆಯೇ ಅಂಥೇಳಿ ಆಯಿತು ಇದರಂತೆಯೇ ನಮಗೆ ಕನಸಾಗುವಾಗ ಎಚ್ಚರದ ಪ್ರಪಂಚವೂ ಇಲ್ಲಿರ್ತದೆ ಅದು ಆಗ ಎಲ್ಲಿಯೂ ಇರುವುದಿಲ್ಲ ಅದು ಎಲ್ಲಿಯಾದರೂ ಇರುವುದನ್ನು ಭಾವನೆ ನಮಗೆ ಕನಸಿನಲ್ಲಿ ಇರುವುದಿಲ್ಲ ನಾವು ಕನಸು ಕಾಣುವಾಗ ನಮ್ಮ ಎಚ್ಚರದ ಪ್ರಪಂಚ ಅಂದರೆ ನಾವು ಎಚ್ಚರವಾಗಿದ್ದಾಗ ಮಾತ್ರ ತೋರಿಕೊಳ್ಳಬಲ್ಲ ಪ್ರಪಂಚ ಇದೆ ಎನ್ನುವುದಾದರೆ ನಮಗೆ ಕನಸು ಎಚ್ಚರವು ಒಂದೇ ಕಾಲದಲ್ಲಿ ಆಗುತ್ತವೆ ಅಂತೇಳಿ ಹೇಳಿದಾಗ್ತದೆ ಇದು ತನಗೆ ತಾನೇ ವಿರುದ್ಧವಾದ ಮಾತಾಗಿರ್ತದೆ ಆದ್ದರಿಂದ ಎಚ್ಚರದ ಕನಸಿನ ಪ್ರಪಂಚದಂತೆ ಅಸತ್ಯ ಅಂತೇಳಿ ಹೇಳಬೇಕಾಗ್ತದೆ ಅಂತೂ ಕನಸಿನಿಂದ ಮತ್ತೊಂದು ಅವಸ್ಥೆಗೆ ಬಂದದ್ದರಿಂದ ಕನಸು ಸುಳ್ಳು ಎಂದು ನಾವು ನಿರ್ಣಯಿಸಿರುವುದಿಲ್ಲ ಅದರ ಸ್ವರೂಪವನ್ನು ವಿಚಾರ ಮಾಡಿ ಅದು ಸತ್ಯವಲ್ಲ ಅಂಥೇಳಿ ಗೊತ್ತು ಪಡಿಸ್ತೇವೆ ಅದರಂತೆಯೇ ಎಚ್ಚರದ ಸ್ವರೂಪವನ್ನು ವಿಚಾರ ಮಾಡಿದರೆ ಅದು ಸತ್ಯವಲ್ಲ ಅಂತೇಳಿ ಗೊತ್ತಾಗ್ತದೆ ಈ ನಿರ್ಣಯಕ್ಕೆ ಮತ್ತೆ ಯಾವ ಅವಸ್ಥೆಗೂ ಹೋಗಬೇಕಾದದ್ದು ಇಲ್ಲ ಈಗ ಮತ್ತೊಂದು ಆಕ್ಷೇಪ ಮಾಡ್ತಾರೆ ಕನಸಿನ ಪ್ರಪಂಚದಿಂದ ಎಚ್ಚರದ ಪ್ರಪಂಚವೂ ಬರಿಯ ತೋರಿಕೆ ಎನ್ನುವುದು ಸಿದ್ಧವಾಯಿತು ಅಂತ ಇಟ್ಕೊಳ್ಳೋಣ ಆದರೆ ಈ ತೋರಿಕೆಯು ಸತ್ಯಜ್ಞಾನಾನಂದ ರೂಪನಾದ ಆತ್ಮನಲ್ಲಿ ಕಲ್ಪಿತವಾಗಿದೆ ಎಂಬುದಕ್ಕೆ ಆಧಾರ ಏನು ನಮ್ಮ ಆತ್ಮನು ಸತ್ಯಜ್ಞಾನಾನಂದ ಸ್ವರೂಪ ಎನ್ನುವುದಕ್ಕೆ ಆಧಾರವಾದ ಅನುಭವ ನಮಗೆ ಎಲ್ಲಿದೆ ಇದಕ್ಕೆ ನಿದ್ರೆಯ ಅನುಭವವನ್ನು ನೋಡಿ ಎಚ್ಚರದಲ್ಲಿಯೂ ಕನಸಿನಲ್ಲಿಯೂ ನಮ್ಮಲ್ಲಿ ಜೀವತ್ತು ಜಗತ್ತು ತೋರುತ್ತಿದ್ದರೂ ತನಿ ನಿದ್ರೆಯಲ್ಲಿ ನಾನೂ ಇರ್ತೇವೆ ಹೀಗೆ ಎಚ್ಚರ ಕನಸು ನಿದ್ರೆಗಳಲ್ಲಿ ನಮ್ಮ ಆತ್ಮಸ್ವರೂಪವು ಇದ್ದೇ ಇರುವುದರಿಂದಲೂ ಇದು ಇಲ್ಲವೆಂಬುದನ್ನು ಕಲ್ಪಿಸುವುದಕ್ಕೆ ಕೂಡ ಬರುವುದಿಲ್ಲವಾದ್ದರಿಂದಲೂ ಆತ್ಮನು ಸತ್ಯ ಸ್ವರೂಪದಿಂದ ಏರ್ಪಡ್ತದೆ ಎಚ್ಚರ ಕನಸುಗಳಲ್ಲಿ ತೋರುವ ಜೀವ ಜಡ ಪ್ರಪಂಚವೆಲ್ಲವನ್ನೂ ಸಾಕ್ಷಿ ರೂಪದಿಂದ ಅರಿಯುತ್ತಿರುವುದರಿಂದಲೂ ಯಾವ ಪ್ರಪಂಚವೂ ಇಲ್ಲದ ತನಿ ನಿದ್ರೆಯನ್ನು ಅದೇ ರೂಪದಿಂದ ಸಾಕ್ಷಿ ರೂಪದಿಂದ ಅನುಭವಿಸುತ್ತಿರುವುದರಿಂದಲೂ ಆತ್ಮನು ಜ್ಞಾನ ಸ್ವರೂಪ ಅಂತಲೇ ಗೊತ್ತಾಗ್ತದೆ ಎಚ್ಚರ ಕನಸುಗಳಲ್ಲಿ ತೋರುವ ಯಾವ ವಸ್ತುವಾದರೂ ತನಗಾಗಿಯೇ ಬೇಕನಿಸುವುದರಿಂದ ನಿದ್ರೆಯಲ್ಲಿ ಯಾವ ಹೊರಗಿನ ವಿಷಯ ಇಲ್ಲದಿದ್ದರೂ ತನ್ನ ಗಿರುವಿನಿಂದಲೇ ಸುಖದ ಅನುಭವವನ್ನು ಕೊಡುತ್ತಿರುವುದರಿಂದಲೂ ಆನಂದ ಸ್ವರೂಪನಾದಲ್ಲಿ ಏರ್ಪಡುತ್ತದೆ ಹೀಗೆ ಯಾವಾಗಲೂ ಇರುತ್ತಿರುವಂತಹ ಸತಿ ಜ್ಞಾನಾನಂದ ಸ್ವರೂಪದಲ್ಲಿ ಎಚ್ಚರ ಕನಸುಗಳಲ್ಲಿ ಮಾತ್ರವೇ ತೋರುವ ಪ್ರಪಂಚವು ಕಲ್ಪಿತವಾಗಿರುತ್ತದೆ ಯಾಕಂದರೆ ಅಂದರೆ ಆ ಆತ್ಮನನ್ನು ಬಿಟ್ಟು ಬೇರೆ ಸ್ವತಂತ್ರವಾಗಿ ಇರುವುದಿಲ್ಲ ಎಂಬಂಥದ್ದು ಕೂಡ ಈ ವಿಚಾರದಿಂದಲೇ ಏರ್ಪಡ್ತದೆ ಇಷ್ಟು ವಿಚಾರಗಳನ್ನು ನಾವು ಇವತ್ತು ನೋಡಿದ್ದಾಯಿತು ನಾಳೆ ದಿವಸ ನಾನು ಶುದ್ಧನು ಪೂರ್ಣನು ನಿತ್ಯನು, ಏಕನು ಎನ್ನುವಂಥ ವಿಚಾರವನ್ನು ಹಾಗೆ ನಾನು ಶಿವನು ಎನ್ನತಕ್ಕಂಥ ವಿಚಾರ ಇವಿಷ್ಟನ್ನು ನೋಡಿದರೆ ಮುಂದೆ ನಾವು ನಾಲ್ಕನೇ ಶ್ಲೋಕವನ್ನು ನೋಡಲಿಕ್ಕಿದ್ದೇವೆ ದ್ವೈತ ಸ್ಥಿರತ್ವ ಭ್ರಾಂತಿಯ ಪರಿಹಾರ ದ್ವೈತವೇ ಸ್ಥಿರ ಎನ್ನತಕ್ಕಂಥ ಭ್ರಾಂತಿ ಯಾವುದಿದೆ ಅದನ್ನು ಪರಿಹಾರ ಮಾಡತಕ್ಕಂಥದ್ದು ವಿಚಾರ ಇವತ್ತು ನಾವು ಈ ಶ್ಲೋಕವನ್ನು ಮುಗಿಸೋದಿದ್ದರೆ ನಾನು ಶುದ್ಧನು ಪೂರ್ಣನು ನಿತ್ಯನು ಏಕನು ಇಲ್ಲಿಯವರೆಗಿನ ವಿಚಾರದಿಂದ ಒಟ್ಟಿನಿಂದ ಏನು ಸಿದ್ಧವಾಯಿತು ಅಂತ ಹೇಳಿದರೆ ನಮ್ಮ ಆತ್ಮನು ಶುದ್ಧನು ಅವನಲ್ಲಿ ಸಂಸಾರದ ಅಶುದ್ಧಿಯಾಗಲಿ ಜಡ ಪ್ರಪಂಚದ ಅಶುದ್ದಿಯಾಗಲಿ ಒಂದಿಷ್ಟು ಅವನು ಎಚ್ಚರ ಕನಸು ನಿದ್ರೆಗಳೆಂಬ ಅವಸ್ಥೆಗಳಿಗೆ ಕಟ್ಟು ಬಿದ್ದಿಲ್ಲ ಅವುಗಳ ಸಂಬಂಧವು ಅವನಿಗೆ ಅಂಟಿಕೊಂಡಿಲ್ಲ ಅಂತೇಳಿ ಹೇಳುವುದಕ್ಕೆ ಯಾವ ಇದು ಅಂದರೆ ಅಂಟಿಕೊಂಡಿದೆ ಅಂತೇಳಿ ಹೇಳುವುದಕ್ಕೆ ಯಾವ ಆಧಾರವೂ ಇಲ್ಲ ಯಾಕಂದರೆ ಅವಸ್ಥೆಗಳು ಬಂದು ಹೋಗುತ್ತಿದ್ದರೂ ಈ ಆತ್ಮನು ತಾನಿದ್ದಂತೆ ಇದ್ದಾನೆ ಅವನು ಪೂರ್ಣನು ಅವನು ಪ್ರಪಂಚದಲ್ಲಿ ಎಲ್ಲಿಯೋ ಒಂದು ಕಡೆ ಇದ್ದುಕೊಂಡು ಕಾಲದೇಶಗಳ ಕಟ್ಟಿಗೆ ಸಿಕ್ಕಿಕೊಂಡು ನಲ್ಲುತ್ತಿರುವವ ಎನ್ನುವಂತಹ ಕೂಕಲ್ಪನೆ ತಪ್ಪು ಕಲ್ಪನೆಯು ನಿಜವಾಗಿಯೂ ಈ ಆತ್ಮನು ಇಲ್ಲದ ಸ್ಥಳವೇ ಇಲ್ಲ ಅದು ತಪ್ಪು ಕಲ್ಪನೆ ಅಂತೇಳಿದ್ ಯಾವುದೋ ಒಂದು ಕಾಲದೇಶ ಕಟ್ಟಿಗೆ ಮಿತಿ ಉಳ್ಳದ್ದು ಅಂತೇಳಿ ಹೇಳ್ತಕ್ಕಂಥದ್ದು ಯಾಕಂದರೆ ಆತ್ಮನ ಇಲ್ಲದ ಪ್ರದೇಶವೇ ಇಲ್ಲ ಸ್ಥಳವೆಂಬುದು ಈ ಆತ್ಮನಲ್ಲಿ ಕಲ್ಪಿತವಾಗಿ ತೋರುತ್ತಿರುವುದರಿಂದ ಅವನಿಗೆ ಸ್ಥಳದ ಕಲ್ಪನೆ ಒಂದಿಷ್ಟೇ ಒಪ್ಪುವುದಿಲ್ಲ ಅವನಿಂದಾಗಿ ಸ್ಥಳದ ಕಲ್ಪನೆ ಇದರಂತೆ ಕಾಲದ ಅಳತೆಯೂ ಅವನಿಗೆ ಇರುವುದಿಲ್ಲ ಯಾಕಂದರೆ ಕಾಲವೂ ಈ ಆತ್ಮನಲ್ಲಿ ಕಲ್ಪಿತವಾಗಿರ್ತದೆ ಯಾವುದು ದೇಶಕಾಲದಿಂದ ಕಟ್ಟು ಬಿದ್ದಿರುವುದೋ ಅದು ಅವಯವಗಳ ನಾಶದಿಂದಲೋ ಅಗಲುವಿಕೆಯಿಂದಲೋ ಒಂದಾನೊಂದು ಕಾಲದಲ್ಲಿ ಸ್ವರೂಪ ನಾಶವನ್ನು ಹೊಂದುತ್ತದೆ ಆತ್ಮನು ಹಾಗೆ ದೇಶಕಾಲಗಳ ಅಳತೆ ಸಿಕ್ಕುವನಲ್ಲೋ ಆದ್ದರಿಂದ ಅವನು ನಿತ್ಯನಾಗಿರ್ತಾನೆ ಈ ಎಲ್ಲ ಕಾರಣಗಳಿಂದ ಅವನು ಏಕನು ಅಂದರೆ ತನಗೆ ಎರಡನೇ ತೆನಿಸುವುದಾದ ಜೀವನ ಆಗಲಿ ಜಡವಾಗಲಿ ಇಲ್ಲದವನು ಜೀವ ಜಟಗಳು ತೋರುವಂತಹ ಕಾಲದಲ್ಲಿಯೂ ಬರಿಯ ತೋರಿಕೆಯೇ ಆಗಿರುವುದೆಂಬುದನ್ನು ಆಗಲೇ ತೋರಿಸಿದ್ದಾಗಿದೆ ತನ್ನ ನಿದ್ರೆಯಲ್ಲಂತೂ ಅವುಗಳ ಸೇಲೇ ಇರುವುದಿಲ್ಲ ಕನಸು ಹೋದರೆ ಕನಸನ್ನು ಕಂಡವನೊಬ್ಬನೇ ಉಳಿದುಕೊಳ್ಳುತ್ತಾನೆ ಹಾಗೆಯೇ ಭ್ರಾಂತಿಯ ತೋರಿಕೆಯು ಭ್ರಾಂತಿಗೆ ಆಧಾರವಾಗಿದ್ದ ಹಗ್ಗವೇ ಒಂದೇ ಉಳಿದುಕೊಳ್ಳುವಂತೆಯೂ ತನ್ನ ನಿದ್ರೆಯಲ್ಲಿ ಎಚ್ಚರ ಕನಸುಗಳು ತೋರಿಕೆ ಯಾವುದೂ ಇಲ್ಲದೆ ಆ ಆತ್ಮನೊಬ್ಬನೇ ಉಳಿದುಕೊಳ್ಳುತ್ತಾನೆ ಆದ್ದರಿಂದ ಆತ್ಮನೇ ಅವ್ಳಿಗೆ ತಿರುಳಾಗಿರ್ತಾನೆ ಆದ್ದರಿಂದ ಅವನು ಸರ್ವ ಪ್ರಕಾರದಲ್ಲೂ ನಾ ಏಕನು ಅಥವಾ ಅದ್ವಿತೀಯನೂ ಆಗಿರ್ತಾನೆ ನಾನು ಶಿವನು ಅದರಿಂದ ನಾನು ಶಿವನು ಎಂಬುದು ಪರಮಾರ್ಥವನ್ನು ನಿಶ್ಚಯಿಸುವ ನಿಶ್ಚಯಿತವಾಯ ನಿಶ್ಚಯವಾಯಿತು ಹೀಗೆ ಹೇಗೆ ಪರಮೇಶ್ವರನು ಜಗಜ್ಜನ್ಮಾದಿ ಕಾರಣನೆಂದು ಶಾಸ್ತ್ರದಲ್ಲಿ ಹೇಳಿದೆಯೋ ಹಾಗೆಯೇ ನಮ್ಮ ಆತ್ಮಸ್ವರೂಪವು ಸಕಲ ಜಗತ್ತೂ ಹುಟ್ಟಿ ತೋರಿಕೊಂಡು ಅಡಗುತ್ತಿರುವುದಕ್ಕೆ ಕಾರಣವಾಗಿರುತ್ತದೆ ಹೇಗೆ ಪರಮೇಶ್ವರನೇ ಎಲ್ಲವೂ ಆಗಿರೋದೆಂದು ಶಾಸ್ತ್ರದಲ್ಲಿ ಹೇಳಿದೆಯೋ ಹಾಗೆಯೇ ನಮ್ಮ ಆತ್ಮಸ್ವರೂಪವು ಎಲ್ಲವೂ ಆಗಿದೆ ಹೇಗೆ ಪರಮೇಶ್ವರನು ನಿತ್ಯ ಶುದ್ಧ ಬುದ್ಧ ಮುಕ್ತ ಸ್ವಭಾವವನ್ನು ಆಗಿರುವ ಶಾಸ್ತ್ರದಲ್ಲಿ ವರ್ಣಿತವಾಗಿದೆಯೋ ಹಾಗೆಯೇ ನಮ್ಮ ಆತ್ಮಸ್ವರೂಪವೂ ಇರುವುದೆಂಬುದು ಅನುಭವ ಬೆಂಬಲವುಳ್ಳ ವ್ಯುಕ್ತಿಯಿಂದ ಸಿದ್ಧವಾಗಿದೆ ಆದ್ದರಿಂದ ನಮ್ಮಗಳೆಲ್ಲ ಆತ್ಮನು ಶಾಸ್ತ್ರದಲ್ಲಿ ಹೇಳಿರುವ ಶಿವನೇ ಅಂತೇಳಿ ಸಿದ್ಧವಾಯಿತು ಅಂತೇಳಿ ಹೇಳ್ತಾರೆ ಇನ್ನು ನಾಲ್ಕನೇ ಶ್ಲೋಕ ಮತ್ತು ಐದನೇ ಶ್ಲೋಕ ಇದೆ ಅದನ್ನು ಮುಂದಿನ ದಿವಸಗಳಲ್ಲಿ ನೋಡೋಣ ಹರೇರಾಮ ಶ್ರೀಶಂಕರ ಅರ್ಪಿತ ಓಂ ತತ್ಸತ್